ಇಳಿದು ಉಪಾಸನೆ ಗೈಯೂತ ಈ ಪರಿ ಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ಮಳೆ ಬಿಸಿಲು ಬಿಸಿಲು ಹಸಿ ತ್ರಿಷೆ ಜಯಾದಯ ಕಳರ ನಿಂದ್ಯಾನಿಂದ್ಯ ಉಭಯಗಳ ಮಧ್ಯಾಹ್ನೆಯೊಂದದೇ ಚರಿಸು ದೆರೆಯೊಳಗೆ ದಾಸರೂ ಈ ನುಡಿಯಲ್ಲಿ ಈ ಧ್ಯಾನದ ಬಗ್ಗೆ ಅಗತ್ಯವಾಗಿ ಬೇಕಾಗಿರತಕ್ಕಂತಹ ಒಂದು ಮದಲನ್ನು ವಿವರಿಸ್ತಾರೆ ಧ್ಯಾನ ಮಾಡಬೇಕಾದರೆ ಇದೊಂದು ಬೇಕೇ ಬೇಕು ಇದಿಲ್ಲದೆ ಧ್ಯಾನ ಮಾಡಲಿಕ್ಕಾಗುವುದಿಲ್ಲ ಒಬ್ಬ ಧ್ಯಾನ ಮಾಡಬೇಕು ಅಂತ ಹೊರಟವ ಮೊದಲು ಮಾಡಬೇಕಾದ ಪರಿಕರದಲ್ಲಿ ಒಂದು ಇದು ಯಾವುದು ಅಂತಂದರೆ ನಿರ್ಭಯತೆ ಅಂತ ಭಯ ಇಲ್ಲದೆ ಇರುವಿಕೆ ಅನ್ನೋದು ಮುಖ್ಯವಾಗಿ ಬೇಕು ಅಭಯಂ ಭಗವಂತ ಭಗವದ್ಗೀತೆಯಲ್ಲಿ ಹೇಳುವಾಗ ದೈವಿ ಸಂಪತ್ತನ್ನು ಪಟ್ಟಿ ಮಾಡುವಾಗ ಮೊದಲು ಹೇಳುವುದು ಅಭಯಾಂತ್ ಭಯ ಇರಬಾರದು ಅನ್ನುವುದನ್ನು ಹೇಳುತ್ತಾರೆ ದಾಸರು ಈ ದುಡಿಯಲ್ಲಿ ಇದನ್ನು ನಮಗೆ ವಿಶೇಷವಾಗಿ ವಿವರಿಸುತ್ತಾರೆ ಯಾವ ಸಂದರ್ಭದಲ್ಲಿಯೂ ಭಯ ಪಡಬೇಡ ಭಯ ಇದ್ದವನಿಗೆ ಧ್ಯಾನ ಎಂಬಂತಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಧ್ಯಾನ ಏನು ಏಕಾದಶಿ ಉಪವಾಸ ಮಾಡಬೇಕಾದ್ರೂ ಭಯ ಬರ್ತಾನೆ ಯೋ ಏನಾಗುತ್ತೋ ಏನೋ ಆಗುದೇ ಆಗುದು ಭಯ ಬರ್ತಾನೆ ಅವನಿಂದ ಉಪವಾಸ ಮಾಡಲಿಕ್ಕಾಗುವುದಿಲ್ಲ ಹೀಗೆ ನಮಗೆ ಅನುಭವಕ್ಕೆ ಗೋಚರವಾಗುವಂತಹ ಸಾಧನೆಯೇ ಮಾಡ್ಲಿಕ್ಕಾಗುವುದಿಲ್ಲ ಭಯ ಇದ್ದವನಿಗೆ ಧ್ಯಾನ ಮಾಡುದು ಹೇಗೆ ಧ್ಯಾನ ಮಾಡಬೇಕು ಅಂತ ಕೂತ ಆಸನ ಹಾಕಿ ಏಕಾಗ್ರ ಚಿತ್ತನಾಗಿ ಕೂಡಬೇಕು ಅಂತ ಕೂತ ಕಣ್ಣು ಕಣ್ಣು ಮುಚ್ಚಿದಾಗ ಭಯ ಪ್ರಾರಂಭ ಆಯ್ತಾ ಅವನಿಗೆ ಅಯ್ಯೋ ಯಾರಾದರೂ ಏನ್ ಬರ್ತ ಬಂದ್ರೆ ಏನಾದರೂ ಮಾಡಿದ್ರೆ ಏನಾಯ್ತೋ ಏನೋ ಒಂದು ಸೆಕೆಂಡ್ ಅಲ್ಲಿ ಕಣ್ತರದ ಯಾರಿಲ್ಲ ಧೈರ್ಯ ಆಯ್ತು ಪುನಃ ಕಣ್ಮುಚ್ಚಿದ ಅಲ್ಲಿ ಕಣ್ಮುಚ್ಚಾಲೆ ಆಟನೆ ಆಯ್ತು ಹೊರತು ಧ್ಯಾನ ಆಗುವುದೇ ಇಲ್ಲ ಧ್ಯಾನಕ್ಕೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಧೈರ್ಯ ಅನ್ನುವಂತಹದ್ದು ಅತ್ಯಗತ್ಯ ಇದನ್ನು ನಾವು ಸಂಪಾದನೆ ಮಾಡಬೇಕಾದ್ದು ಅಂತ ದಾಸರು ಎಚ್ಚರಿಸ್ತಾ ಇದ್ದಾರೆ ಇದು ಅತ್ಯ ಮದ್ದಾನೆ ಎಂದದಿ ಚರಿಸು ದರೆಯೊಳಗೆ ಮದ್ದಾನೆ ಚರಿಸಿದ ಹಾಗೆ ಸಂಚಾರ ಮಾಡುವಂತ ಮದ್ದಾನೆ ಅಂತಂದ್ರೆ ಮದವರಿತವಾಗಿರ್ತಕ್ಕಂತಹ ಆನೆ ಅದು ಸಂಚಾರ ಮಾಡುತ್ತೆ ಸಂಚಾರ ಮಾಡುವಾಗ ಅದಕ್ಕೆ ಯಾವುದರ ಭಯನೂ ಇಲ್ಲ ಯಾರು ಬರ್ತಾರೆ ಏನ್ ಮಾಡ್ತಾರೆ ನನ್ನನ್ನು ನೋಡ್ತಾರ ಅದಕ್ಕೆ ಭಯನೇ ಇಲ್ಲ ನಮಗೆ ಸಾವಿರ ಸಮಸ್ಯೆಗಳು ಧ್ಯಾನಕ್ಕೂತರೆ ಯಾರಾದರೂ ನೋಡಿದರೆ ಇದೆಂತ ಅಧಿಕ ಪ್ರಸಂಗ ಅಂತ ತಮಾಷೆ ಮಾಡಿದರೆ ಅದೊಂದು ಭಯ ನಮಗೆ ಕಳ್ಳಕಾಕರ ಭಯದ ಜೊತೆಗೆ ಒಣ ಪ್ರತಿಷ್ಠೆಯ ಭಯ ಆ ಮದಭರಿತವಾದ ಆನೆಗೆ ಯಾವ ಭಯನೂ ಇಲ್ಲ ಅಯ್ಯೋ ನಾನು ಈಗ ಚಿಕ್ಕಾಪಟ್ಟೆ ಓಡಿದ್ರೆ ಜನ ಏನ್ ತಿಳ್ಕೊಳ್ತಾರೋ ಏನೋ ಪೇಪರಲ್ಲಿ ಏನ್ ಬರೀತಾರೋ ಏನೋ ಅದಕ್ಕೆ ಭಯನೇ ಇಲ್ಲ ನಾಲ್ಕು ಜನ ಏನ ಆಡ್ತಾರೆ ಚಿಂತೆನೇ ಇಲ್ಲ ಮಧ್ಯಾಹ್ನ ಅದು ಓಡ್ತಾ ಚಲ್ಲಾ ಪಿಲಿಯಾಗಿ ಹಾರಾಡ್ತಾ ಇರ್ತದೆ ಯಾವುದದಕ್ಕೆ ಯಾವುದೂ ಲೆಕ್ಕ ಅಲ್ಲ ಅದಕ್ಕೆ ಮಳೆ ಬಿಸಿಲು ಹಸಿವು ತ್ರಿಷೆ ಜಯ ಪರಾಜಯ ಯಾವುದಕ್ಕೆ ಲೆಕ್ಕ ಇಲ್ಲ ಎಲ್ಲವನ್ನು ಉಪೇಕ್ಷೆ ಮಾಡಿ ಮದ್ದಾನೆ ಯಾವ ರೀತಿಯಾಗಿ ಸಂಚಾರ ಮಾಡ್ತದೆ ಹಾಗೆ ನಮ್ದು ಧ್ಯಾನದ ಯಾತ್ರೆ ಹೀಗೆ ಸಾಗಬೇಕಂತೆ ಒಬ್ಬ ಧ್ಯಾನ ಮಾಡಬೇಕಾಗಿದ್ರೆ ಮೊಟ್ಟ ನಾವು ಮದ್ದ ಆನೆ ಅಂದ್ರೆ ಲೌಕಿಕದಲ್ಲಿ ಮದ್ದಾನೆ ಆಗಿದ್ದೇವೆ ಅಧ್ಯಾತ್ಮದಲ್ಲಿ ನಾವು ಮದ್ದಾನೆ ಆಗಬೇಕು ಮದವರಿತವಾಗಿರತಕ್ಕಂತಹ ಆನೆ ಆಗಬೇಕು ಅದಕ್ಕೆ ಮದ್ದ ಆನೆಗೆ ಆನೆಗೆ ಮಳೆ ಬಿಸಿಲು ಯಾವುದು ಲೆಕ್ಕ ಇಲ್ಲ ಯಾಕೆ ಮದ ಭರಿದವಾಗಿದೆ ಅದು ಸಿಕ್ಕಾಪಟ್ಟೆ ಓಡ್ತದೆ ಅದಕ್ಕೆ ಮಳೆ ಬರ್ತದೆ ನಾನು ಓಡಬಾರದು ಕಲ್ಪನೆ ಇಲ್ಲ ಅಯ್ಯೋ ತುಂಬಾ ಬಿಸಿಲು ಸುಸ್ತಾಗಿದೆ ಆ ಕಲ್ಪನೆ ಓಡ್ತಾನೆ ಇರ್ತದೆ ಅದು ಹೇಗೆ ಮಳೆ ಬಿಸಿಲು ಲೆಕ್ಕ ಇಲ್ಲ ಧ್ಯಾನ ಮಾಡುವವನಿಗೆ ಮಳೆ ಬಿಸಿಲು ಲೆಕ್ಕ ಇಲ್ಲ ಯಾವುದರದ್ದು ಆಲೋಚನೆ ಇರುವುದಿಲ್ಲ ಒಬ್ಬ ಧ್ಯಾನಕ್ಕೆ ಹೋಗ್ತಾನೆ ಹೋಗುವಾಗ ಮಳೆ ಬಂದ್ರೆ ಹೇಗೆ ಒಂದು ಕೊಡೆಯ ಅಂತ ಕೊಡೆ ಹಿಡ್ಕೊಂಡು ಹೋಗುದಿಲ್ಲ ಅಯ್ಯೋ ಬಿಸಿಲು ತುಂಬ ಆದ್ರೆ ಹೇಗೆ ಅದಕ್ಕೆ ಪರಿಹಾರಕ್ಕೆ ಒಂದು ಯಾರು ಕೂಲರ್ ಬೇಕು ಅಂತ ಧ್ಯಾನಕ್ಕೆ ಹೋಗುವಾಗ ಯಾರು ಕೂಲರ್ ಹಿಡ್ಕೊಂಡು ಹೋಗುವುದಿಲ್ಲ ಮಳೆ ಬಿಸಿಲು ಯಾವುದನ್ನೂ ಲೆಕ್ಕಕ್ಕೆ ತಕ್ಕೊಳ್ಳುವುದಿಲ್ಲ ಅಲ್ಲ ಹಸಿವಾದರೆ ಹೇಗೆ ಅದಕ್ಕೆ ತಕ್ಕಲೆ ಉಂಡೆ ಇದನ್ನೆಲ್ಲ ಅವಲಕ್ಕಿ ಎಲ್ಲ ಹಿಡ್ಕೊಂಡು ಹೋಗುವುದಿಲ್ಲ ಧ್ಯಾನಕ್ಕೆ ಹೋಗುವವ ಯಾಕೆಂದ್ರೆ ಅದೆಲ್ಲ ಅವನಿಗೆ ನಗಣ್ಯ ಮದಭರಿತವಾದ ಆನೆ ಹೇಗೆ ನಾನು ಓಡುವಾಗ ಸುಸ್ತಾದರೆ ಕುಡಿಲಿಕ್ಕೆ ನೀರು ಬೇಕು ಆ ಜಾಗಕ್ಕೆ ನಾನು ಓಡಬೇಕು ಹಾಗೆಲ್ಲ ಲೆಕ್ಕಾಚಾರ ಇಲ್ಲ ಅದು ಹೇಗೆ ಸ್ವಚ್ಛಂದವಾಗಿ ವಿಹರಿಸುತ್ತದೆ ಭಗವಂತನ ಗುಣದಲ್ಲಿ ನಾವು ಅದೇ ರೀತಿಯಾಗಿ ಸ್ವಚ್ಛಂದವಾಗಿ ನಾವು ವಿತರಿಸ ವಿಚಾರ ಸಂಚರಿಸಬೇಕಂತ ಮದ್ದಾನೆ ಅಂತ ಹೇಳುವಾಗ ದಾಸರು ಒಂದು ಎಚ್ಚರಿಸುತ್ತಾರೆ ಎಲ್ಲಿ ಮದ್ದಾನೆ ಆಗಿರ್ಬೇಕು ಅಂತಂದ್ರೆ ಈ ಪ್ರತಿಬಂಧಕವಾಗಿರ್ತಕ್ಕಂತಹದ್ದು ಅಡೆತಡೆಗಳು ಏನಿದೆ ಅದರ ಬಗ್ಗೆ ನಾವು ಮದ್ದಾನೆ ಆಗಬೇಕು ಮದಭರಿತವಾದ ಆನೆ ಹಾಗೆ ತಿರುಗಬೇಕು ಆದರೆ ವಸ್ತು ವಸ್ತು ಮದ ಇರಬಾರದು ನಮಗೆ ಪ್ರಾಯಶ ಇದೊಂದು ನಮಗೆ ದೋಷ ಲೋಪ ಒಂದು ನಿಮಿಷ ಒಂದು ದಿವಸ ಧ್ಯಾನ ಮಾಡಿದ್ರೆ ಏ ನಾನು ಎಷ್ಟು ಧ್ಯಾನ ಮಾಡಿದ್ದೇನೆ ನನಗೆ ಸಮಾನ ಯಾರು ಅಯ್ಯೋ ಅಹಂಕಾರ ಬಂದು ಬಿಡುತ್ತೆ ಇದ್ದವರದ ಎಲ್ಲೇ ಹೇಳ್ತೇವೆ ನಾನು ನಿನ್ನೆ ಏಕಾದಶಿ ಮಾಡಿದ್ದೇನ್ರಿ ಏಕಾದಶಿ ಉಪವಾಸ ಮಾಡಿದ್ದೇನೆ ಪಾಪ ಸಂಪಾದನೆ ಮಾಡಿದ್ದಿಷ್ಟು ಮೈನಸ್ಸೇ ಜಾಸ್ತಿ ಯಾಕೆ ಹೇಳಿದ ಏಕಾದಶಿ ಉಪವಾಸ ಮಾಡಿದೆ ಅಂತ ಪುಣ್ಯ ಎಲ್ಲ ಹೋಯಿತು ಹೇಳಬೇಡಿ ಒಬ್ಬ ಜ್ಞಾನಿಯಾದವ ನಾನು ಜ್ಞಾನಿ ಅಂತ ತಲೆ ಮೇಲೆ ಹಣೆ ಕಟ್ಟಿಕೊಂಡು ತಿರುಗಾಡುವುದಿಲ್ಲ ಅದು ಹೇಗಿರ್ತಾನೆ ಅಂತಂದ್ರೆ ದಾಸರು ಹೇಳಿದರು ಮಲಿನರಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ಅಂತ ಹೇಳುದು ಮಲಿನರಂತಿರು ನಾವು ಹೇಗಿರಬೇಕು ಅಂದ್ರೆ ಮಲಿನರಂತೆ ನೋಡಿದ್ರೆ ಗಲೇಜಿನ ಹಾಗೆ ಕಾಣಿಸ್ಬೇಕು ಅಯ್ಯೋ ಇರೋ ಅಂತ ಅವನು ನೋಡಿದ್ರೆ ಯಾರೂ ಜ್ಞಾನಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹ ರೈಕ್ವರ್ ಹತ್ರ ಪೌತ್ರಾಯಣ ರಾಜ ಬಂದಿದ್ದಂತೆ ಪೌತ್ರಾಯಣದ ಕತೆ ನಮ್ಗೆ ಗೊತ್ತು ಪೈ ಪೌತ್ರಾಯಣ ಅದು ಚಂದೋಗಿಯ ಪರಿಷತ್ತಲ್ಲಿ ಬರುವಂತಹ ಕತೆ ಪೌತ್ರಾಯಣ ದೊಡ್ಡ ರಾಜ ದೊಡ್ಡ ರಾಜ ಅಂದ್ರೆ ಅವತ್ತಿನ ಕಾಲದಲ್ಲಿ ಎಜುಕೇಟೆಡ್ ಅವರು ಬೇಕಾದಷ್ಟು ಜ್ಞಾನ ಅವರಿಗೆ ಶೈಶವೇ ಅಧ್ಯಸ್ಥ ವಿದ್ಯಾನ ಬಾಲ್ಯದಲ್ಲಿ ಬೇಕಾದಷ್ಟು ವಿದ್ಯೆ ದುರ್ಬುದ್ದಿಗಳೆಲ್ಲ ಇರಲಿಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಯಾವುದೂ ಇರಲಿಲ್ಲ ಯಾವ ತಲೆಯಲ್ಲಿ ಇದೆ ವಿದ್ಯೆಗಳು ಕ್ಷತ್ರಿಯರಾಗಬೇಕಾದ್ರೆ ಏನು ವಿದ್ಯೆ ಮಿಲಿಟರಿ ಫೋರ್ಸ್ ಅದಕ್ಕೆ ಸಂಬಂಧಪಟ್ಟ ವಿದ್ಯೆ ಎಲ್ಲ ಜೀರ್ಣ ಆಗಿತ್ತು ಅವರಿಗೆ ಅದರ ಜೊತೆಗೆ ಅಧ್ಯಾತ್ಮ ವೇದ ವೇದಾಂತಗಳನ್ನು ಜೀರ್ಣಿಸಿಕೊಳ್ತಿದ್ರು ಒಳ್ಳೆಯ ಅನುಷ್ಠಾನ ಹಾಗಾಗಿ ಬಾಲ್ಯದಲ್ಲಿ ಬೇಕಾದಷ್ಟು ಸಂಪಾದನೆ ವಿದ್ಯೆ ಮತ್ತೇನು ತಲೆಯಲ್ಲಿಲ್ಲ ಹಾಗಾಗಿ ಒಳ್ಳೆಯ ವಿದ್ಯಾವಂತನಾಗಿದ್ದ ಪೌತ್ರಾಯಣ ರಾಜ ಅವನು ಆಕಾಶದಲ್ಲಿ ಮಲಗಿದ್ದಂತೆ ಆಕಾಶದಲ್ಲಿ ಮಲಗುವಾಗ ಹಂಸ ಪಕ್ಷಿಗಳು ಹಾರ್ತಾ ಹಾರುವಾಗ ಒಂದು ಹಂಸ ಪಕ್ಷಿ ಹೇಳ್ತಂತೆ ನೋಡು ಹಂಸ ಮಲಗಿದ್ದಾರು ಗೊತ್ತೋ ಗೊತ್ತು ದಾಟಬೇಡ ಯಾಕೆ ಅವನು ಮಹಾಜ್ಞಾನಿ ಮತ್ತೊಂದು ಹಂಸ ಪಕ್ಷ ಹೇಳಿತಂತೆ ಏ ಇವ ಅಜ್ಞಾನಿ ರೈಕನ ಮುಂದೆ ಇವ ಯಾರು ಅಂತ ಪೌತ್ರ ಹೇಳದ ನಿದ್ರೆ ಎಲ್ಲ ಹಾಳಾಯ್ತು ನೋಡಿ ನಾನು ಅದಕ್ಕೆ ಹೇಳಿದ್ರು ಎಲ್ಲ ವಿದ್ಯೆಯನ್ನು ಬಲ್ಲವಾನಂತ ನಮಗೆ ಹಕ್ಕಿ ಹೇಳುತ್ತೆ ಎಂತ ಹೇಳುತ್ತೆ ನಮ್ಗೆ ಗೊತ್ತಿಲ್ಲ ಹಕ್ಕಿಯನ್ನು ವಟ ವಟ ಚಿರಿ ಚಿಲಿ ಕಿರಿಬಿಲಿ ಅಂತ ಹೇಳಿತು ಅಂತ ಅಷ್ಟೇ ಹೇಳ್ತೇವೆ ಹೊರತು ಅದೇನು ಹೇಳಿತು ಅಂತ ಗೊತ್ತಿಲ್ಲ ಅವನಿಗೆ ಗೊತ್ತು ಶಕುನಿಯ ಭಾಷೆ ಗೊತ್ತು ಅದಕ್ಕೆ ಪಕ್ಷಿಯ ಭಾಷೆ ಗೊತ್ತು ಹಾಗಾಗಿ ಅವನು ಮಾತಾಡಿಕೊಂಡದ್ದು ಅವನಿಗೆ ಗೊತ್ತಾಯಿತು ನಮ್ಮಲ್ಲಿ ಇದೆ ನೋಡಿ ಏನು ಶಕುನ ಅಂತ ಕೇಳ್ತೇವೆ ನಾವು ಶಕುನ ಅಂದ್ರೆ ಶಕುನಿಗೆ ಸಂಬಂಧಪಟ್ಟದ್ದು ಶಕುನ ಶಕುನಿ ಅಂದರೆ ಮಹಾಭಾರತದ ಶಕುನಿ ಅಲ್ಲ ಅಂತೆ ಶಕುನಿ ಅಂದ್ರೆ ಆಕಾಶದಲ್ಲಿ ಹಾರುವ ಹಕ್ಕಿ ಆ ಶಕುನಿಗೆ ಸಂಬಂಧಪಟ್ಟದ್ದು ಶಕುನ ಮನೆಯಿಂದ ಹೊರಟಾಗ ಏನು ಶಕುನ ಆಯಿತು ಹಕ್ಕಿ ಎಲ್ಲಿ ಅದರ ನೆರಳು ಎಲ್ಲಿ ಬಿತ್ತು ಹೇಗಾಯಿತು ಅದನ್ನು ನೋಡಿಕೊಂಡು ಮುಂದಿನ ಭವಿಷ್ಯವನ್ನು ಚಿಂತನೆ ಮಾಡ್ತಿದ್ರು ಅದು ಪರ್ಫೆಕ್ಟ್ ಆಗ್ತಿತ್ತು ಆಗ್ತದೆ ಆಗ್ತಿತ್ತೇನು ಅದು ಗೊತ್ತಿರುವ ಶಕುನಿಯ ಭಾಷೆ ಶಕುನಿಯ ಗಮನ ಆಗಮನ ಎಲ್ಲ ಅವನು ಶಕುನಿಯ ಭಾಷೆಯನ್ನು ಬಲ್ಲವ ಅವನಿಗೆ ತಲೆಬಿಸಿ ಪ್ರಾರಂಭ ಆಯಿತು ಅವನೇನು ತಿಳ್ಕೊಂಡಿದ್ದ ನಾನು ಜ್ಞಾನಿಯಿಂದ ತಿಳ್ಕೊಂಡಿದ್ದ ಒಳ್ಳೆಯ ವಿದ್ವಾಂಸ ಅಂತ ಅವನಿಗೆ ಜ್ಞಾನ ಇತ್ತು ನಾನು ಕ್ಷತ್ರಿಯನಾದರೂ ಬೇಕಾದಷ್ಟು ವಿದ್ಯೆ ನನಗಿತ್ತು ಅಂತ ಈ ಹಂಸಗಳ ಈ ಸಂಭಾಷಣೆಯಿಂದ ತಲೆಬಿಸಿ ಆಯ್ತು ಒಂದು ಹಂಸ ಹೇಳಿತು ಮಹಾಜ್ಞಾನಿ ಅವನನ್ನು ದಾಟಬೇಡ ಅಂತ ಮತ್ತೊಂದು ಹಂಸ ಹೇಳಿತು ಐ ರೈಕ್ವಂ ಸಂತಂ ಆ ರೈಕ್ವನ ಮುಂದೆ ಇವ ಯಾರು ಅಂತ ಹಾಗಾಗಿ ತನಗೆ ಸಿ ಪ್ರಾರಂಭ ಈ ಪೌತ್ರಾಯಣ ರಾತ್ರಿ ಮಲಗಿದ್ರೆ ನಿದ್ರೆ ಇಲ್ಲವನಿಗೆ ರೈಕ್ವ ಯಾರು ರೈಕ್ವ ಯಾರು ಅಂತ ತಲೆಯಲ್ಲಿ ಅದೇ ಸರಿ ಬೆಳಿಗ್ಗೆ ಎದ್ದ ಎದ್ದ ತಕ್ಷಣ ತನ್ನ ಸಾರಥಿಯನ್ನು ಕೆರೆದ ದ್ರೈವರನ್ನು ಕರೆದ ಅಪ್ಪ ರೈಕ್ವನನ್ನು ಕರ್ಕೊಂಡು ಬಾಯಲಿದ್ದಾನೆ ನೋಡೋನು ಅವನಿಗೆ ರೈಕ್ವ ಅಂದ್ರೆ ಯಾರು ರೈಕ್ವನ ಎಡ್ರೆಸ್ ಏನು ಅವನು ಹೇಗಿರ್ತಾನೆ ಎಂತದು ಗೊತ್ತಿಲ್ಲ ಹೇಳ್ದ ರಾಜ ಹೇಳ್ದ ಮೇಲೆ ಮತ್ತೇನು ಪ್ರಶ್ನೆ ಅದು ಹೇಗಿದ್ದಾನ್ರಿ ಅಂತ ಕೇಳಲಿಕ್ಕೆ ರೈಕ್ವನ ಹುಡ್ಕೊಂಡು ಮಗ ಹೋರಾಟ ಹೋದ ಬಂದ ರೈಕ್ವಾ ರೈಕ್ವಾ ಕ್ವಾ ರೈಕ್ವಾ ಇಲ್ವೇ ಇಲ್ಲ ಅಂತ ಹೇಳ್ದ ಇವನೇ ತಲೆ ಮತ್ತೆ ಇವನೇ ಹೊರಟ ರಾಜನೇ ಹೊರಟ ಅಂತ ರೈಕ್ವಾ ಹೊರಟ ಹೊರಟ್ರೆ ಒಂದು ಕಡೆ ರೈಕ್ವಾ ಸಿಕ್ಕಿದ ಎಲ್ಲಿ ಸಿಕ್ಕಿದ ಯಾವುದೊಂದೊಡ್ಡ ಆಶ್ರಮ ಅದೇನು ಅಲ್ಲಿ ಬಂಗ್ಲೆ ಮಠ ಸಂಸ್ಥಾನ ಎಂಥದೂ ಅಲ್ಲ ರೈಕ್ವ ಎಲ್ಲಿದ್ದ ಅಂತಂದ್ರೆ ಒಂದು ಗಾಡಿ ಆ ಬಂಡಿ ಬಂಡಿಯ ಬುಡದಲ್ಲಿ ಕೂತಿದ್ದ ಏನ್ ಮಾಡ್ತಿದ್ದ ಕಜ್ಜಿ ತೋರಿಸ್ತಾ ಇದ್ದಷ್ಟೇ ಮತ್ತೇನಿಲ್ಲ ಇವ ರೈಕ್ವ ಫೋದ ಇವ ಕೇಳ್ದ ರೈಕ್ವರು ಅಂತ ಹೇಳ್ದ ಹಾ ಅವನು ಮಾತಾಡಿಸ್ತಾ ನೋಡ್ಲೂ ಇಲ್ಲ ನೋಡಿ ಆ ರಾಜರಿಗೆ ಒಬ್ಬ ರೈಕ್ವ ಒಬ್ಬ ವಿದ್ವಾಂಸನನ್ನು ಗುರುತಿಸುವ ಕ್ರಮ ಗೊತ್ತಿತ್ತು ದಾಸರದನ್ನ ಹೇಳ್ತಾರೆ ಮಲಿನನಂತೆ ಎಂತ ದಾಸರದೇ ಹೇಳುತ್ತಾರೆ ಮಲಿನಂತಿರು ಯಾವತ್ತು ಜ್ಞಾನಿಗಳು ಅವರು ಹೇಗೆ ಅವರು ಒಬ್ಬ ಜ್ಞಾನಿಯಾಗಿ ಪಟ್ಟೆ ಪೀತಾಂಬರ ತೊಟ್ಟುಕೊಂಡಿರುವುದಿಲ್ಲ ಅವರು ರೈಕ್ವಾ ಬರೀ ಹರಕುಮುರುಕು ಬಟ್ಟೆ ಉಟ್ಟುಕೊಂಡು ಬಂಡಿಯ ಕೆಳಭಾಗದಲ್ಲಿ ಕೂತು ಖಚಿತರಿಸಿಕೊಂಡು ಕೂತವ ರೈಕ್ವಾ ಅವನತ್ರ ಬಂದ ನಮಸ್ಕಾರ ಮಾಡಿದ ಮುಂದಿನ ಕತೆಯಲ್ಲೇ ಬೆಳೀತದೆ ಪಾಠ ಹೇಳಬೇಕು ಅಂತ ಹೇಳಿದ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳಿದ ನನಗೇನು ಗೊತ್ತಿಲ್ಲ ಹೇಳಲಿಕ್ಕಾಗುದಿಲ್ಲ ಅಂತ ಹೇಳಿದ ಕೊನೆಗೆ ಎಲ್ಲವನ್ನೂ ಸಮರ್ಪಣೆ ಮಾಡಿದ ಎಂಥದ್ದು ಬೆಳೆ ಎಲ್ಲ ಇಡ್ಕೊಂಡು ಹೋಗು ಅಂತ ಹೇಳ್ದ ನನಗೆ ಕೊಡ್ಲಿಕ್ಕಾಗುವುದಿಲ್ಲ ಕೊನೆ ಹೇಗೆ ಹೇಳ್ದಂತೆ ನನ್ನ ಮಗಳನ್ನು ಕೊಡ್ತೇನೆ ತಂದ್ ಕೊಡ್ತೇನೆ ಹೇಳಿದ್ದಲ್ಲ ಕರ್ಕೊಂಡು ಬಂದ ಮಗಳನ್ನು ಸಮರ್ಪಣೆ ಮಾಡಿದ ರೈತ ಎಲ್ಲಾ ಪಾಠ ಹೇಳಿದ್ರು ನಮಗೆ ತಲೆಗಿಸಿ ಪ್ರಾರಂಭ ಆಯ್ತಿದೆ ಎಂತದ ಮಾರು ಹಣ್ಣು ಮುದುಕ ಕಜ್ಜಿ ತುರಿಸಿಕೊಂಡು ಕೂತವ ತನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಪಾಠ ಹೇಳಿದ ಇವನೆಂತ ಪಾಠ ಹೇಳ್ತಾನೆ ಇದು ನಾವು ಗಮನಿಸಬೇಕಾದ ಅಂಶ ರೈಕ್ವರ್ ನೋಡಿದ್ರು ಈ ರಾಜ ಏನು ಜಿಪಣತನದಿಂದ ಬಂದಿದ್ದಾನೋ ಓದಲಿಕ್ಕೆ ಅದು ನನಗೇನು ಗೊತ್ತುಂಟು ಅಂತ ಕೇಳಲಿಕ್ಕೆ ಬಂದಿದ್ದಾನೋ ಯಾಕೆ ಅಂತ ಗೊತ್ತಾಗ ಮನಸ್ಥಿತಿ ಗೊತ್ತಾಗಲಿಲ್ಲ ಹಾಗಾಗಿ ಅವನು ಎಲ್ಲ ಇಡೀ ರಾಜ್ಯ ಬೊಕ್ಕಸ ಸಿಂಹಾಸನ ಎಲ್ಲ ಕೊಟ್ಟ ಇಲ್ಲ ಬೇಡ ಬೇಡ ಬೇಡ ಅಂತ ಹೇಳಿದ್ರು ತನ್ನ ಮಗಳನ್ನೂ ಕೊಟ್ಟ ಒಬ್ಬಳೆ ಮಗಳು ಅವಳನ್ನು ಕೊಟ್ಟ ಆಗ ಅವನಿಗೆ ಅನಿಸ್ತು ಓ ರಾಜನಿಗೆ ವಿದ್ಯೆಯನ್ನು ಬಿಟ್ಟರೆ ಅದರ ಮುಂದೆ ಎಲ್ಲವೂ ನಗಣ್ಯ ಎಲ್ಲವನ್ನೂ ಸಮರ್ಪಣೆ ಮಾಡಿದ್ದಾನೆ ಹಾಗಾದರೆ ಇವನಿಗೆ ರಹಸ್ಯ ವಿದ್ಯೆಯನ್ನು ಹೇಳಿಕೊಡಬೇಕು ಅಂತ ಹೇಳಿಕೊಟ್ಟ ರೈಕ್ವ ಅಂತ ಕತೆ ಬರುತ್ತೆ ರೈಕ್ವ ಹೇಗಿದ್ದ ಅಂತ ಹೇಳುವಾಗ ಉಪನಿಷತ್ತು ಅಲ್ಲಿ ಪಾತ್ಮಾನಂ ಕಷಮಾನಂ ಅಂತ ಉಪನಿಷತ್ತು ಹೇಳುತ್ತದೆ ಕಜ್ಜಿಯನ್ನು ತುರಿಸಿಕೊಂಡಿದ್ದ ಯಾರಿಗೂ ಕುಡಿಯುವ ಜ್ಞಾನಿ ಅಂತ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಕೂತಿದ್ದ ಹೀಗೆ ಜ್ಞಾನಿಗಳು ಹಾಗಿರ್ತಾರ್ರಿ ಜ್ಞಾನಿಗಳನ್ನು ನೋಡಿದರೆ ಜ್ಞಾನಿಗಳು ಅಂತ ಗೊತ್ತಾಗುವುದಿಲ್ಲ ಅವರನ್ನು ನೋಡಿದ್ರೆ ಗೊತ್ತಾಗುದಿಲ್ಲ ಅವರ ಬಣ್ಣ ಗೊತ್ತಾಗುದಿಲ್ಲ ವೇಷ ಗೊತ್ತಾಗುದಿಲ್ಲ ಅವರ ಸ್ಥಿತಿಗತಿ ಗೊತ್ತಾಗುವುದಿಲ್ಲ ಹಾಗಿರ್ತಾರೆ ನಿಜವಾದ ಜ್ಞಾನಿಗಳು ಒಳಗಿದ್ದ ಭಗವಂತನನ್ನು ತೋರಿಸಿಕೊಡುವುದಿಲ್ಲ ಗೊತ್ತಾಗುವುದಿಲ್ಲ ಹಾಗಿರ್ತಾರ ಒಂದು ಕಟ್ಟಿಗೆ ಇದೆ ಅದನ್ನು ನೋಡಿದರೆ ಯಾರಿಗಾದರೂ ಗೊತ್ತಾ ಇದರೊಳಗೆ ಬೆಂಕಿ ಇದೆ ಅಂತ ಗೊತ್ತಾಗುದಿಲ್ಲ ಯಾವಾಗ ಗೊತ್ತಾಗುತ್ತೆ ಇನ್ನೊಂದು ಕಟ್ಟಿಗೆ ತಂದು ಚಿಕ್ಕಿದ್ರೆ ಗೊತ್ತಾಗುತ್ತೆ ಓ ಬೆಂಕಿ ಹೊರಗೆ ಬರುತ್ತೆ ಘರ್ಷಣೆಯಿಂದ ಬೆಂಕಿ ಬರುತ್ತೆ ಅಂತ ಘರ್ಷಣೆ ಅಂದ್ರೆ ಮತ್ತೆ ಬೀದಿಹ ಜಗಳ ಅಲ್ಲದ ಮತ್ತೆ ಘರ್ಷಣೆ ಅಂದ್ರೆ ಗುರು ಶಿಷ್ಯರ ವಿವಾದ ಅಲ್ಲ ಜಲ್ಪ ಅಲ್ಲ ವಿತಂಡ ಅಲ್ಲ ವಾದ ಶಿಷ್ಯ ಪ್ರಶ್ನೆಗೆ ಇಳಿದಾಗ ಗುರುಗಳ ಉತ್ತರದಲ್ಲಿ ಜ್ಞಾನಾಗ್ನಿ ಹೊರಹೊಂತದೆ ಹೀಗೆ ಜ್ಞಾನ ಪೌತ್ರಾಯಣ ರೈಕ್ವರಿಂದ ಎಲ್ಲ ವಿದ್ಯೆಯನ್ನು ಪಡೆದ ಹಾಗಾಗಿ ಹೊರಗಿನ ವೇಷದಲ್ಲಿ ಒಳಗೆ ಜ್ಞಾನಾಗ್ನಿ ಇದೆ ಅಂತ ಗೊತ್ತಾಗುವುದಿಲ್ಲ ಅವರ ಸಾಧನೆಯ ಅನುಷ್ಠಾನ ಗೊತ್ತಾಗುವುದಿಲ್ಲ ಮತ್ತೆ ಅವರನ್ನು ಶುಶ್ರೂಷ್ಯ ಮಾಡಿದಾಗ ಉಪಸಕ್ತಿ ಮಾಡಿದಾಗ ಅದು ಗೊತ್ತಾಗುತ್ತೆ ಅದಕ್ಕೆ ದಾಸರು ಹೇಳಿದರು ಒಬ್ಬ ಜ್ಞಾನಿ ಹೇಗಿರ್ತಾನೆ ಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ಒಳ್ಳೆಯ ಮಾತು ಕಿವಿಮಾತು ಹೇಳುತ್ತಾರೆ ದುಜನರ ಕಂಗಳಿಗೆ ಗೋಚರಿಸದೆ ನಮ್ಮ ದೇವರು ಹೇಳ್ತಾನೆ ಭಗವದ್ಗೀತೆಯನ್ನು ಹೇಳದಾಗ ಇದು ಅತ್ಯಂತ ರಹಸ್ಯವಾದ ಭಾಗ ಯಾರಿಗೂ ಹೇಳಬಾರದು ಅನ್ನೋದು ಇನ್ನೊಂದು ಕಂಡೀಷನ್ ಅಲ್ಲಿ ಸೇರಿತ್ತು ಯೋಗ್ಯರಿಗೆ ಹೇಳಬೇಕು ಎನ್ನುವುದು ಎಷ್ಟು ಸೇರಿದೆ ಕಂಡೀಷನ್ ಅಲ್ಲಿ ಹಾಗೆ ಅಯೋಗ್ಯರಿಗೆ ಇದನ್ನು ಮುಟ್ಟಿಸಬಾರದು ಅನ್ನೋದು ಇದೆ ಹಾಗಾಗಿ ಅವರು ಅದನ್ನು ಜಾಗೃತೆ ಮಾಡಬೇಕಾದವರ ಜವಾಬ್ದಾರಿ ನಮ್ಮಲ್ಲಿ ಏನಾದರೂ ಒಂದು ಇಂಥವರಿಗೆ ಮುಟ್ಟಿಸಬೇಕು ಅಂತ ಬಂಗಾರ ಕೊಟ್ಟರೆ ಅದನ್ನು ನಾವು ಎಷ್ಟು ಭದ್ರವಾಗಿ ಇಟ್ಟುಕೊಳ್ತೇವೆ ಅದನ್ನು ಕಾಳಿದಾಸ ಒಂದು ಕಡೆ ಹೇಳ್ತಾನೆ ನ್ಯಾಸ ಅಂತ ಭರತನಿಗೆ ರಾಮದೇವರು ಬಿಟ್ಟು ಹೋದ್ರಲ್ಲ ಹದಿನಾಲ್ಕು ವರ್ಷಕ್ಕೆ ಇದು ನ್ಯಾಸ ಅಂತ ನ್ಯಾಸ ಅಂತಂದ್ರೆ ಯಾರಾದ್ರೂ ನಮ್ಮ ಹತ್ರ ತೆಗೆದಿಡ್ಲಿಕ್ಕೆ ಅಂತ ನಾಲ್ಕು ದಿವಸ ಇರುದಿಲ್ಲ ಸ್ವಲ್ಪ ಇದನ್ನ ನೋಡಿಕೊಂಡಿರಿ ಅಂತ ನಮ್ಮ ಅದು ಭಾರಿ ರಗಳೇ ನಮಗೆ ಅಂತ ಕೊಟ್ಟರು ಉಪಯೋಗ ಮಾಡಬಹುದು ಅಥವಾ ಏನು ಕೊಡದೆ ಹೋದ್ರೂ ತೊಂದ್ರೆ ಇಲ್ಲ ನಮ್ಮ ಹತ್ರ ರಕ್ಷಣೆ ಮಾಡಿ ಅಂತ ಕೊಟ್ರೆ ರಾತ್ರಿ ನಿದ್ರೆಯಲ್ಲಿ ಸ್ವಪ್ನದಲ್ಲಿ ಅದೇ ನಮ್ಮ ತಲೆಯಲ್ಲಿ ಕೂತಿರ್ತದೆ ಅಂತ ಹಾಗೆ ಬರತನಿಗೆ ಹಾಗೆ ಆಗಿತ್ತಂತೆ ನಿದ್ರೆ ಇಲ್ಲ ಊಟ ಇಲ್ಲ ಎಂತದೂ ಇಲ್ಲ ಯಾಕೆ ನ್ಯಾಸ ಅಂತ ರಾಮ ಹೇಳಿದ್ದಾನೆ ನಾನು ಬರುದೇ ಇಲ್ಲ ಅಂತ ಹೇಳಿದ್ರೆ ಪುಣ್ಯಾತ್ಮ ಆಗ್ತಿತ್ತು ಹದಿನಾಲ್ಕು ವರ್ಷ ಬಿಟ್ಟು ಬರ್ತೇನೆ ಅಂತ ಒಂದು ಒಟ್ಟಿಗೆ ಹೇಳಿದ್ದಾನೆ ಅಂದ್ರೆ ಹದಿನಾಲ್ಕು ವರ್ಷ ಬಿಟ್ಟು ಬಂದಾಗ ಅವನಿಗೆ ವಾಪಸ್ ಕೊಡಬೇಕು ಕೊಡುವಾಗ ಕಡಿಮೆ ಅಂತೂ ಇರಬಾರ್ದು ಹೆಚ್ಚು ಮಾಡ್ಲಿಕ್ಕಾಗರಿದ್ರು ಕೂಡ ಹಾಗಾಗಿ ಎಲ್ಲಿ ಕಡಿಮೆ ಆಗುತ್ತೋ ಏನೋ ಏನ್ ತೊಂದರೆ ಆಗುತ್ತೋ ಏನೋ ಇದೇ ನ್ಯಾಸ ಇವ ಅಂತ ಹಾಗೆ ಅಂತೆ ನ್ಯಾಸ ಇವ ಅಂತ ನಮಗೆ ತತ್ವವನ್ನು ಕೊಟ್ಟಾಗ ಜ್ಞಾನಿಗಳು ಅದನ್ನು ನ್ಯಾಸ ಅಂತ ನ್ಯಾಸ ಚೆನ್ನಾಗಿ ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅಂದ್ರೆ ಅಯೋಗ್ಯರಿಗೆ ಮುಟ್ಟಬಾರದು ಯೋಗ್ಯರಿಗೆ ಮುಟ್ಟಬೇಕು ಬಹಳ ಕಷ್ಟ ಅಂದ್ರೆ ಪಾತ್ರ ಪಾತ್ರದ ವಿವೇಚನೆ ವಿಶ್ಲೇಷಣೆ ಮಾಡಬೇಕಾದ ಹಾಗಾಗಿ ದುರ್ಜನರ ಕಂಗಳಿಗೆ ಗೋಚರಿಸದೆ ನಿನ್ನ ಜ್ಞಾನದ ಕಿಡಿ ಅಯೋಗ್ಯರಿಗೆ ಅದು ಗೊತ್ತಾಗಬಾರದು ಇದು ಆದೇಶ ಅದರ ಒಟ್ಟಿಗೆ ಸೇರಿರತಕ್ಕಂಥ ಅಯೋಗ್ಯರಿಗೆ ಮುಟ್ಟಬಾರದು ಅನ್ನೋದನ್ನು ಅದು ಕೊಡ್ತಿದ್ರು ಹ ತತ್ವಜ್ಞಾನ ಒಂದು ಬಾಂಬು ಅಟಂ ಬಾಂಬು ತರಮಾಣು ಅದೆಲ್ಲ ನಾವೇನು ಹೇಳ್ತೇವೆ ಹೇಳುವಾಗ ಅಯ್ಯೋ ಇನ್ನೊಬ್ಬರಿಗೆ ಗೊತ್ತಾಗಬಾರದು ಭಾರಿ ರಹಸ್ಯ ಸೆಕ್ಯೂರಿಟಿ ಎಷ್ಟೆಲ್ಲ ಇದೆ ಒಂದು ಶಸ್ತ್ರಕ್ಕೆ ಇಷ್ಟು ರಕ್ಷಣೆ ಇದೆ ಅಂದ್ರೆ ಶಾಸ್ತ್ರಕ್ಕೆ ಎಷ್ಟು ರಕ್ಷಣೆ ಇರ್ಬೇಕ್ರಿ ಅದಕ್ಕೆ ಎಷ್ಟು ಗೋಪನೆ ಮಾಡಿದ್ರು ಸಾಲದು ಯಾಕೆಂದ್ರೆ ಇದರಲ್ಲಿ ಬರೀ ನಮ್ಮ ಈ ಹೊರಗಿನ ಶರೀರದ ಬೇದನೆ ಮಾತ್ರ ಆಗುವುದು ಮತ್ತೊಂದು ಶರೀರ ಬರುತ್ತೆ ಆದರೆ ಈ ಶಾಸ್ತ್ರದ ಅಧ್ಯಯನದಿಂದ ಭಗವಂತನದ ಚಿಂತನೆಯಿಂದ ಹೊರಗಿನ ಆವರಣ ಅಲ್ಲ ಲಿಂಗದೇಹದ ತನಕ ಭಂಗ ಆಗತಕ್ಕಂಥದ್ದು ಸ್ಫೋಟ ಆಗತಕ್ಕಂತಹ ವಿದ್ಯೆ ಇದು ಅದು ಯೋಗ್ಯರಿಗೆ ಮಾತ್ರ ತಲುಪಬೇಕಾಗಿರತಕ್ಕಂತಹದ್ದು ಅಯೋಗ್ಯರಿಗೆ ಕೊಡಬಾರದು ಆ ದೃಷ್ಟಿಯಲ್ಲಿ ಕೆಟ್ಟವರಿಗೆ ಯಾರು ದುರ್ಜನರಿರ್ತಾರೆ ಅವರ ಕಂಗಳಿಗೆ ಗೋಚರಿಸದೆ ಅವರ ದೃಷ್ಟಿಗೆ ಗೋಚರವಾಗದೆ ಅದಕ್ಕೆ ಇನ್ನೂ ಒಂದು ಲೌಕಿಕವಾದ ಮುಖ ಇದೆ ದುರ್ಜನರ ಕಂಗಳಿಗೆ ಗೋಚರಿಸದೆ ಇರಬೇಕು ಅಂತಂದ್ರೆ ನಮ್ಮ ಮಕ್ಕಳು ಬರೀತಾ ಇರ್ತಾರೆ ಒಳ್ಳೆಯ ಮುದು ಅಕ್ಷರ ಅದೇ ಇವತ್ತು ಪಾಠ ಹೇಳಿದ್ದು ಇವತ್ತು ಬರಿತಾ ಇರ್ತಾರೆ ಚೆಂದಾಗಿ ಬರೀತಾರೆ ಪಕ್ಕದ ಮನೆಯ ಬರ್ತಾನೆ ನೋಡ್ತಾನೆ ಏ ಈ ಮಗು ಎಷ್ಟು ಚೆನ್ನಾಗಿ ಬರೀತರಿ ಮುದ್ದಾಗಿ ಬರೆದಿದೆ ಸಾಯಂಕಾಲ ಪೆದ್ದಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡುತ್ತೆ ಯಾಕೆಂದ್ರೆ ಅವರ ಕಣ್ಣು ಅಷ್ಟು ಹಾಳಾಗಿರತಕ್ಕಂಥದ್ದು ಮಧ್ಯೆಗೆಯ ಭಟ್ರು ವಾಸುದೇವನಿಗೆ ಆಚಾರ್ಯ ಮಧ್ವರಿಗೆ ಅಕ್ಷರಾಭ್ಯಾಸ ಮಾಡ್ತಿದ್ರಂತೆ ಅಕ್ಷರಾಭ್ಯಾಸ ಮಾಡುವಾಗ ಇವರು ಆ ಹೇಳುವಂಥ ಆ ಅಂತ ಹೇಳ್ತಿದ್ರು ಆ ಅಂತ ಹೇಳುವಂತ ಪುನಃ ಹೇಳು ಪುನಃ ಹೇಳು ಅವನು ಹೇಳದ ಗುಣನೀಕ ಚರಣಧಿಕ ಗೋಚರ ನಾಮಮ ಹೃದ್ಧಿತ ಅಯ್ಯೋ ಅವಿ ಹೇಳಿದ್ದಾನೆ ಹೇಳುದು ಬೋರಾಗಿ ಬಿಡುತ್ತೆ ಅಪ್ಪ ಮುಂದುವರಿಸು ಮುಂದುವರಿಸು ಆ ಹೇಳಿದ ಮೇಲೆ ಆ ಹೇಳು ಬರದಾಯ್ತು ಇನ್ನೊಂದು ಸ್ವಲ್ಪ ತೋರಿಸಿ ಹೇಳಿ ಆಯ್ತು ರಾಮ ರಾಮ ರಾಮ ಹೇಳಿ ಆಯ್ತು ಒಂದ್ ದಿವಸಕ್ಕೆ ಅಪ್ಪ ಒಂದು ಪೋಷಣ್ಣು ಹತ್ತು ವರ್ಷದ ಒಂದಿವಸದಲ್ಲಿ ಕವರ್ ಆಯ್ತು ಅವರಿಗೆ ಭಯ ಆಯ್ತು ಆಚೆ ಆಚೆ ನೋಡಿದ್ರಂತೆ ಅಕ್ಕಪಕ್ಕದ ಮನೆಯವರು ನೋಡ್ತಾರ ಅಂತ ಕೊನೆಗೆ ಮಗನಿಗೆ ಪಾಠ ಗುಟ್ಟಲ್ಲಿ ಬಾಗಿಲಾಕಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಯಾಕೆ ಇನ್ನೊಬ್ಬರಿಗೆ ಗೊತ್ತಾಗಿ ಅವರು ಕಣ್ಬಿಟ್ಟು ದೃಷ್ಟಿ ಬಿದ್ರೆ ಅಲ್ಲಹ ಇಡೀ ಜಗತ್ತಿಗೆ ದೃಷ್ಟಿ ತೆಗೆಯುವವರು ಮದ್ರಾಚಾರ್ಯರು ಅವ್ರಿಗಿನ್ನೊಬ್ಬರು ದೃಷ್ಟಿ ಬೀಳಬಾರದು ಅಂತ ಪಾಪ ಭಯ ಅವರಿಗೆ ಗುಟ್ಟಲ್ಲಿ ಪಾಠ ಹೇಳಿದ್ರಂತೆ ಎರಡು ದೃಷ್ಟಿ ಗುಟ್ಟಲ್ಲಿ ಪಾಠ ಹೇಳಲಿಕ್ಕೆ ಪಾಠ ಹೇಳುವರಿಗೆ ಹೇಳಿಕೆ ಬಾರದಿದ್ರೂ ಬಾಗಿಲಾಕಿ ಪಾಠ ಹೇಳಬೇಕಾಗತ್ತೆ ದೃಷ್ಟಿ ಬೀಳಬಾರದು ಅಂತ ಆದಾಗಲೂ ಬಾಗಿಲ ಹಾಕಿ ಪಾಠ ಹೇಳಬೇಕಾಗತ್ತೆ ಹೀಗೆ ಮಾಡಿದ್ರು ಅಂತ ಅಂದ್ರೆ ಕೆಟ್ಟವರ ದೃಷ್ಟಿ ಕೆಟ್ಟ ದೃಷ್ಟಿ ಬಿದ್ದರೆ ಅದು ಪೂರ್ತಿ ಹಾಳಾಗತ್ತೆ ಅಂತ ಬರೀ ಲೌಕಿಕ ವಿದ್ಯೆಗೆ ಈ ಅಧ್ಯಾತ್ಮ ವಿದ್ಯೆಗೆ ಈ ಸಾಧನೆಗೂ ಅಷ್ಟೇ ದುರ್ಜನರ ಕಂಗಳು ದುರ್ಜನರ ಕೆಟ್ಟ ದೃಷ್ಟಿ ಬಿತ್ತು ಅಂದ್ರೆ ಇಷ್ಟು ಜಪ ಮಾಡಿದ್ದೀರಾ ಸಾರಿ ಮರದಿತ್ತು ಜಪ ಕೂತಾಗೆ ನಿದ್ರೆ ಪ್ರಾರಂಭ ಆಗುತ್ತೆ ಆ ಕಳಿಗೆ ಪ್ರಾರಂಭ ಆಗುತ್ತೆ ಯಾಕೆಂದ್ರೆ ದುರ್ಜನರ ಕಂಗಳಿಗೆ ಗೋಚರಿಸದೆ ನಮ್ಮ ಜ್ಞಾನದ ಸಂಪತ್ತು ಲೌಕಿಕ ಸಂಪತ್ತು ಎಷ್ಟು ಗುಟ್ಟು ಮಾಡ್ತೇವೆ ನಾವು ರಾಮಲೆಕ್ಕ ಕೃಷ್ಣಲೆಕ್ಕ ಅಂತ ಪಾಪ ಕೃಷ್ಣದೇವರ ಹೆಸರಿಟ್ಟು ಅದಕ್ಕೆ ಎಷ್ಟು ಗುಟ್ಟು ಮಾಡ್ತೇವೆ ನಾವು ಲೌಕಿಕ ಸಂಪತ್ತಿಗೆ ನಾವು ಇಷ್ಟು ಗೋಪ್ಯತ್ವ ಇದ್ದೇ ಅಂತ ಆದರೆ ಆ ಭಗವಂತನ ಜ್ಞಾನದ ಸಂಪತ್ತು ಅದು ಅಸಾಧಾರಣವಾದ ವಿದ್ಯೆ ಅದನ್ನೆಷ್ಟು ಗೋ ಗೋಪನೆ ಮಾಡಬೇಕಾದ್ದು ದುರ್ಜನರ ಕಂಗಳಿಗೆ ಗೋಚರಿಸದೆ ಮಲಿನನಂತಿರು ನೀವನ್ನ ನೋಡಿದಾಗ ಅಯೋಧ ಅಪ್ರಯೋಜಕ ಅಪರದಂಡ ಅಂತ ಕಾಣಿಸ್ಬೇಕು ಹಾಗೆ ಮಲಿನನಂತಿರು ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಇರು ತಿಳಿದು ಉಪಾಸನೆ ಗೈಯೂತ ಆದರೆ ಅದರ ಜೊತೆಗೆ ನೀನು ಮಾತ್ರ ಉಪಾಸನೆ ಮಾಡುವಾಗ ಒಳ್ಳೆಯ ಜ್ಞಾನಿಯಾಗಿ ನಾಡಿಯಲ್ಲಿದ್ದ ಭಗವಂತನನ್ನು ಚಿಂತನೆ ಮಾಡ್ತಾ ಗರಿವಿಸದೆ ವಿಪಶ್ಚಿತರೊಡನೆ ಗರಿವಿಸದೆ ಇದೊಂದು ಮುಖ ಬಹಳ ಸಾಧಕ ಗಮನಿಸಬೇಕಾದ ಅಂಶ ಇದೊಂದು ವಿಪಶ್ಚಿತರೊಡನೆ ಗರ್ವಿಸದೆ ಪ್ರಾಶ ನಾವು ಜಾರಿ ಬೀಳುವುದು ಇಲ್ಲಿ ತುಂಬ ವಿದ್ಯೆ ಇರ್ತದೆ ತುಂಬ ಸಾಧನೆ ಇರ್ತದೆ ಆದರೆ ಒಂದೋ ಅವನಿಗೆ ಪ್ರದರ್ಶನದ ಮುಖ ಇರ್ತದೆ ಎಲ್ರಿಗೂ ಗೊತ್ತಾಗ್ಬೇಕು ನಾನು ತಿಳಿದದ್ದು ಒಂದು ಈ ಮುಖ ಇರ್ತದೆ ಇಲ್ಲ ವಿಪಶ್ಚಿತರೊಡನೆ ಯಾರು ವಿಪಸ್ಥಿತರು ಇರ್ತಾರೆ ಅವರೊಂದೇ ಗರ್ವಿಸುವುದು ಅವರಿಗೇನು ಬರುತ್ತೆ ಆ ಪಂಡಿತನಿಗೆ ಏನು ಬರುತ್ತೆ ಈ ಪಂಡಿತನಿಗೇನು ಬರುತ್ತೆ ಅವನಿಗೇನು ಗೊತ್ತು ಯಾರಿಗೇನು ಗೊತ್ತಿಲ್ಲ ನನಗೇ ಗೊತ್ತಿರುವುದು ಅಂತ ಇದೊಂದು ಗರ್ವ ಇನ್ನೊಬ್ಬರನ್ನು ತಿರಸ್ಕಾರ ಮಾಡುವ ಉಪೇಕ್ಷೆ ಮಾಡುವ ದುರ್ಬುದ್ಧಿ ಇರ್ತಾರೆ ಎರಡರಲ್ಲಿ ಒಂದು ಒಂದು ಪ್ರದರ್ಶನದ ಮುಖದಿಂದ ಜ್ಞಾನಿಗಳು ಹಾಳಾಗ್ತಾರೆ ಸಾಧನೆಯಿಂದ ವಂಚಿತರಾಗ್ತಾರೆ ಇಲ್ಲ ತನ್ನ ಗರ್ವ ಅಹಂಕಾರವನ್ನು ತೋರಿಸಿಕೊಂಡು ಅವರು ಪ್ರಾಯಶಃ ಈ ಜ್ಞಾನ ಮಾರ್ಗದಿಂದ ಅವರು ವಂಚಿತರಾಗ್ತಾರೆ ಅದರಿಂದ ವಿಪಶ್ಚಿತರೊಡನೆ ಗರ್ವಿಸದೆ ಅಂತ ಅದು ಆಚಾರ್ಯರು ಹೇಳ್ತಾರೆ ವೈಷ್ಣವ ದ್ವೇಷ ಹೇತೂನವೇ ಭಸ್ಮಸಾತ್ ಕುರು ಮಾಧವಾನ್ ನಿತ್ಯ ಮಾಡಬೇಕಾದ ಪ್ರಾರ್ಥನೆಗಳಲ್ಲಿ ಒಂದು ಯಾರತ್ರ ಬೇಕಾದರೂ ದ್ವೇಷ ಮಾಡಬಹುದು ಆಸ್ತಿಕರ ಜೊತೆಗೆ ಭಗವದ್ಭಕ್ತರ ಜೊತೆಗೆ ವಿಷ್ಣು ಭಕ್ತರ ಜೊತೆಗೆ ವೈದೇವರ ಭಕ್ತರ ಜೊತೆಗೆ ಎಂದೂ ದ್ವೇಷ ಮಾಡಬಾರದು ನಮಗೆ ಗೊತ್ತಿಲ್ಲದೇ ಇಂತಹ ದ್ವೇಷಗಳು ದೋಷಗಳು ನಮ್ಮಿಂದ ಸಂಭವಿಸುತ್ತದೆ ಅನಿವಾರ್ಯವಾಗಿ ನಾವು ಮಾಡಲಿಕ್ಕೆ ಮಾಡಬೇಕಾಗತ್ತೆ ಎಷ್ಟೇ ಕಷ್ಟ ಬಂದರೂ ಹೇಗೆ ಭಗವಂತನಲ್ಲಿ ದ್ವೇಷ ಮಾಡಬಾರದು ಗುರುಗಳಲ್ಲಿ ಅರ್ಥಾತ್ ಆಚಾರ್ಯ ಮಧ್ವನ ಪರಂಪರೆಯಲ್ಲಿ ನಾವು ದ್ವೇಷ ಮಾಡಬಾರದು ಹಾಗೆ ವಿಷ್ಣು ಭಕ್ತನಲ್ಲಿಯೂ ದ್ವೇಷನ ಉಪೇಕ್ಷೆ ಅವ ಹಾಗೆ ಹೀಗೆ ಅಂತ ತಪ್ಪಿ ಹೋಗಿಯೂ ನಮ್ಮ ಬಾಯಲ್ಲಿ ಆ ಶಬ್ದ ಬರಬಾರದು ಅದು ಜ್ಞಾನ ಮಾರ್ಗಕ್ಕೆ ಪ್ರತಿಬಂಧಕವಾದ್ದು ಅಂತ ದಾಸರು ಎಚ್ಚರಿಸುತ್ತಾ ಇದ್ದಾರೆ ಗರ್ವಿಸದೆ ವಿಪರೊಡನೆ ಗರ್ವಿಸದೆ ಸಾಮಾನ್ಯ ವ್ಯಕ್ತಿಗಳೆಂದೇ ಗರ್ವಿಸಬಾರದು ವಿಪಶ್ಚಿತರ ಜೊತೆಗೆ ಖಂಡಿತ ನಾವು ಗರ್ವಿಸಬಾರದು ಗರ್ವಿಸದೆ ಮಳೆ ಬಿಸಿಲು ಹಸಿವು ತ್ರಿಷೆ ಯಾವುದಕ್ಕೂ ನಾವು ಲೆಕ್ಕ ಗಮನ ಹರಿಸದೆ ಅದರ ಜೊತೆಗೆ ಇನ್ನೊಂದು ಜಯ ಅಜಯ ಜಯ ಅಪಜಯ ಜಯ ಚಿಂತೆ ಮಾಡಬೇಡ ಅಪಜಯ ಚಿಂತೆ ಮಾಡಬೇಡ ಎರಡು ಹೇಳುವ ಕ್ರಮ ಅದು ಜಯ ಚಿಂತೆ ಇಲ್ವೇ जय अं याकती अजय आपजय आिंते जय आ चिंत याके क्रमने जय आय बनू आवे चिंते बो बरी अपजये बंद्र अभ्यास आगदूल फेल आगता ब्रे बेजार पास आगे फेल आगू पास आगे रगले आकेली रगल आगद्द अंतर जय अपजय पराजय अय ಒಮ್ಮೆ ಜಯ ಬಂದು ಪರಾಜಯ ಬಂದಾಗ ಅದನ್ನು ಹೈಫ್ಲಿಕ್ ಆಗುದಿಲ್ಲ ಪರಾಜಯನೇ ಬಂದ್ರೆ ಅದು ಮಾಮೂಲರಿಗೆ ಅಭ್ಯಾಸ ಆಯ್ತು ನನಗೆ ಒಮ್ಮೆ ಜಯ ಬಂದು ಹಣ ಬಂತು ಧಾರಾಳವಾಗಿ ಭೋಗ ಭೋಗಿಸಿದ ಮತ್ತೊಂದು ತಿಂಗಳು ಏನು ಬರಲಿಲ್ಲ ಬಿಸಿನೆಸ್ ಡೌನ್ ಆಯ್ತು ಆಗ ತಲೆ ಬಿಸಿ ಏನು ಬರೆದಿದ್ರೆ ಬಲವಾಗಿ ಬದುಕುವುದಿಲ್ಲ ಜಯ ಅಪಜಯ ಬಂದಾಗ ಅದು ದ್ವಂದ್ವ ಅದನ್ನು ದ್ವಂದ್ವಾತೀತನಾಗು ಜಯ ಅಜಯ ಕಳರ ನಿಂದ್ಯ ಅನಿಂದ್ಯ ಭಯಗಳ ಅದೆಲ್ಲವನ್ನೂ ಕೂಡ ನೀನು ಲೆಕ್ಕಿಸದೆ ಮದ್ದಾನೆಯಂದದಿ ನೀನು ಸಂಚಾರ ಮಾಡತಾ ಇರೋ ಹೇಳ್ತಾ ಭಗವಂತನನ್ನು ಚಿಂತನೆ ಮಾಡಬೇಕು ಹೇಗೆ ಚಿಂತನೆ ಮಾಡಬೇಕು ಕೆಲವು ಮುಖವನ್ನು ದಾಸರು ಹೇಳುತ್ತಾರೆ ನೋಕನೀಯನು ಲೋಕದಳು ಶುನಿ ಸೂಕರಾದಿಗಳೊಳಗೆ ನೆಲೆಸಿ ನೆಲೆಸಿದ್ದು ಏಕಮೇವ ಅದ್ವಿತೀಯ ಬಹುರೂಪಾ ಕರೆಸುತ ಒಳಗಿದ್ದು ತಿಳಿಸದೆ ಶ್ರೀ ಕಮಲಭವ ಮುಖ್ಯ ಸಕಲ ದಿವಕಸ ಗಣಾರಾಧ್ಯ ಕೈಗೊಂಡನು ಅನವರತರೆವಾ ಲೋಕದೊಳು ಶುನಿ ಸೂಕರಾದಿಗಳೂಕರಾದಿಗಳ ಕನ್ನಡದಲ್ಲಿ ನಾಯಿ ಸಂಸ್ಕೃತದಲ್ಲಿ ನಾಯಿಯಲ್ಲಿ ಅಂತ ಹೇಳ್ಬೇಕಾದ್ರೆ ಶುನಿ ತೈ ವಶ್ವಾಕೇತ ಅಲ್ಲಿ ಭಗವದ್ಗೀತೆಯಲ್ಲೇ ಶಬ್ದ ಅದನ್ನು ಶುನಿ ಅಂತಲೇ ಹಾಕಿದರು ಶುನಿ ಅಂತಂದ್ರೆ ಅದು ಯಾರ್ದೊಂದು ಹೆಸರಲ್ಲ ಶುನಿ ಅಂತ ಶುನಿ ಅಂದ್ರೆ ನಾಯಿ ಅಲ್ಲಿ ಅಂತದಕ್ಕೆ ಅರ್ಥ ಇನ್ನು ಹರಿತಾಂಪ ಸಾರ ತೆಗೆದು ಯಾವ ಹೆಸರಿಡುದು ಒಳ್ಳೆ ಹೆಸರಿಡ್ಬೇಕ್ರಿ ಶುನಿ ಅಂತಿನ ಹೆಸರಿಡಬೇಡ ಶುನಿ ಅಂದ್ರೆ ನಾಯಿಯಲ್ಲಿ ಅಂತದಕ್ಕೆ ಅರ್ಥ ಅಲ್ಲ ಎಲ್ಲ ಹೆಸರು ಭಗವಂತನಿಗೆ ಅದು ಬೇರೆ ಅನುಸಂಧಾನ ಬೇಕಷ್ಟೇ ಶುನಿ ಸೂಕರಾದಿಗಳ ಒಳಗೆ ಶುನಿ ಅಂದ್ರೆ ನಾಯಿಯಲ್ಲಿ ಸೂಕರಾದಿಗಳ ಒಳಗೆ ಸೂಕರ ಅಂದ್ರೆ ಹಂದಿ ನಾಯಿ ಹಂದಿಯ ಒಳಗೆ ಭಗವಂತ ಇರ್ತಾನೆ ನಾಯಿಯಲ್ಲಿ ಭಗವಂತ ಇರ್ತಾನೆ ಹಂದಿಯ ಒಳಗೆ ಭಗವಂತ ಇರ್ತಾನೆ ಎರಡು ಪ್ರಾಣಿಗಳನ್ನು ನಮ್ಮ ಮುಂದೆ ಇಟ್ಟರು ದಾಸರು ಯಾಕೆಂದ್ರೆ ಪ್ರಾಯಶಃ ಇದರಲ್ಲೇ ನಮಗೆ ಜಿಗುಪ್ಸೆ ಬರುವಂತಹದ್ದು ನಾಯಿ ಅಂದ್ರೆ ಜಿಗುಪ್ಸೆ ಅಲ್ಲ ಅದು ದಾಸರ ಕಾಲದ್ದು ಈ ಕಾಲದ್ದು ನನಗೆ ಗೊತ್ತಿಲ್ಲ ಆ ಕಾಲದಲ್ಲಿಂದು ಭಾರಿ ಜಿಗುಪ್ಸೆ ನಾಯಿ ಅಂದ್ರೆ ಕೆಟ್ಟ ಮೈಲಿಗೆ ಅಂತ ಆ ಕಾಲದಲ್ಲಿ ಈಗೇನಿಲ್ಲ ಹಾಗೆ ಈಗ ನಾಯಿ ಭಾರಿ ಮಡಿ ಈಗ ಈಗ ದನವೇ ಸ್ವಲ್ಪ ಮಟ್ಟಿಗೆ ಮೈದಿಗೆ ದನವನ್ನಾದ್ರೂ ಬಿಡುವುದುಂಟು ನಾಯಿಯನ್ನು ನಮ್ಮ ಗಾಡಿಯಲ್ಲೇ ಕೊಂಡೋಗ್ಬೇಕು ನಮ್ಮ ತಟ್ಟೆಗೆದು ಅದು ಬಾಯ ಹಾಕಬೇಕು ಭಾರಿ ಮಡಿಯೋದು ಇನ್ನು ಪ್ರಾಯಶಃ ದೇವರ ಕೋಣೆಯಲ್ಲಿ ಪೀಠಕ್ಕೇರುದು ಯಾವಾಗ ಗೊತ್ತಿಲ್ಲ ಅಷ್ಟೇ ಗೋಪಾಲಕೃಷ್ಣ ಹೋಗಿ ಇನ್ನು ಸಿನಿ ಇಷ್ಟ ಅಂತ ಆಗತಕ್ಕಂಥ ಯಾವಾಗ ಅಂತ ಗೊತ್ತಿಲ್ಲ ಅದು ನಮ್ಮಲ್ಲಿ ಹೇಳುವಾಗ ಈ ಶೋ ನಿಮ್ ತೂಕರ ಅಂತ ಹೇಳ್ತಾರೆ ಈ ಪಾಪ ಮಾಡಿದವನಿಗೆ ಯಾವ ಯಾವ ಜನ್ಮ ಬರುತ್ತೆ ಅಂತ ಹೇಳುವಾಗ ಚಂದೋಗ್ಯೋಪನಿಷತ್ನಲ್ಲಿ ಅಲ್ಲಿ ಶೋನಿಂ ಸೂಕರ ಯೋನಿಂ ಅಂತ ಹೇಳ್ತಾರೆ ಶಯೋನಿ ಸೂಕರಯೋನಿ, ಯೋನಿ ಇದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ ಅಂದ್ರೆ ಇದು ಪಾಪದಿಂದಾಗಿ ಬರತಕ್ಕಂತಹ ಯೋನಿಗಳು ಅಂದ್ರೆ ನಾಯಿಯ ಜನ್ಮ ಅಂತ ಅದು ಪಾಪದಿಂದ ಬರುವಂಥದ್ದು ನಮ್ಮ ನಾಯಿ ಬೇಕಾದರೆ ಹೇಗೆ ಇರಲಿ ಅದು ಪಾಯಿಸ ಇಲ್ಲಿ ಹೇಳಿದ್ದು ಶ್ವಯೋನಿ ಅಂದರೆ ಹೀಗೆ ಪಾಪದಿಂದ ಬಂದಿರತಕ್ಕಂತಹ ಯೋನಿ ಶ್ವಯೋನಿ ಸೂಕರ ನಾಯಿಯ ಸ್ವಭಾವ ಹೇಗೆ ಅಂತಂದರೆ ಸಹಜವಾಗಿ ನಾಯಿ ಅದು ಕೆಟ್ಟದ್ರಲ್ಲಿ ಬಾಯಿ ಹಾಕುವ ಸ್ವಭಾವ ಅದರದ್ದು ಒಳ್ಳೆಯದ್ರಲ್ಲಿ ರುಚಿ ಇಲ್ಲ ಅದಕ್ಕೆ ಕೆಟ್ಟದ್ದು ಅಂದರೆ ತನ್ನಷ್ಟಕ್ಕೆ ಅದು ಬಾಯಿ ಹಾಕ್ತದೆ ನಾವು ಯಾವುದು ಬೇಡ ಅಂತ ಬಿಸಾಡಿರ್ತೇವೆ ಅದರಲ್ಲಿ ಅದಕ್ಕೆ ಭಾರೀ ಲೋಲುಪತಿ ಹಂದಿ ನಮಗೆ ಗೊತ್ತು ಹಂದಿ ಇದ್ದ ಕೇರಿ ಶುದ್ಧಿ ಅಂತ ದಾಸರು ಹೇಳಿದ್ದಾರೆ ಅದನ್ನು ಸರ್ಟಿಫಿಕೇಟೇ ಕೊಟ್ಟಿದ್ದಾರೆ ಹಂದಿಯನ್ನು ಹೊಗಳಿದ್ದಾರೆ ಅದು ಬೇಕು ಹಂದಿ ಬೇಕು ನಮಗೆ ಅಂತ ಯಾಕಂದ್ರೆ ಶುದ್ಧಿ ಮಾಡಲಿಕ್ಕೆ ಬೇಕು ಅಂತ ಜನ ಬೇಕು ಅಂತ ಅವ್ರು ಹೇಳುತ್ತಿದ್ದ ದಾಸರು ಹಂದಿ ಅಂದರೆ ಅದು ಕೆಟ್ಟದ್ದನ್ನು ತಿನ್ನುವಂತಹದ್ದು ಹೀಗೆ ಶ್ವಯೋನಿ ಸೂಕರ ಯೋನಿ ಅದು ಕೆಟ್ಟ ಯೋನಿ ದೇವರು ಸರ್ವತ್ರ ಇದ್ದಾನೆ ಅಂತ ಚಿಂತನೆ ಮಾಡುವಾಗ ನಾಯಿಯೊಳಗೂ ಇದ್ದಾನೆ ಸೂಕರದ ಒಳಗೂ ಇರ್ತಾನೆ ಗೋವಿನ ಒಳಗೂ ಇರ್ತಾನೆ ಬ್ರಾಹ್ಮಣರ ಒಳಗೂ ಇರ್ತಾನೆ ಆದರೆ ಗೋಬ್ರಾಹ್ಮಣರ ಒಳಗಿರ್ತಕ್ಕಂಥ ಭಗವಂತ ಸ್ವಲ್ಪ ದೊಡ್ಡವ ನಾಯಿಯ ಒಳಗೆ ಹಂದಿಯ ಒಳಗಿರ್ತಕ್ಕಂಥ ಭಗವಂತ ಸ್ವಲ್ಪ ಸೆಕೆಂಡ್ ಕ್ಲಾಸ್ ಅಷ್ಟು ಒಳ್ಳೆಯವ ಅಲ್ಲ ಇನ್ನೂ ಹೆಚ್ಚು ಮಾಡಲಿಕ್ಕೆ ಹೊರಟ್ರೆ ಚಿಂತನೆ ಮಾಡ್ಲಿಕ್ಕೆ ಹೊರಟ್ರೆ ತರ್ಡ್ ಯಾಕಂದ್ರೆ ಬೇಡವತ್ತೇ ಮಾಡೋದಲ್ಲಿ ಅದರಿಂದ ಅಷ್ಟು ಒಳ್ಳೆಯವನಲ್ಲ ಹೀಗೆ ಚಿಂತನೆ ಮಾಡಬೇಡಿ ನೋಕನೀಯಾನ್ ಅದು ಸಂಸ್ಕೃತ ಶಬ್ದ ಅದು ದಾಸರದು ಕರ್ಮಣಿಯಾನ್ ಭಗವಂತ ನೋ ಕನಿಯಾನ್ ಅದು ಸಂಸ್ಕೃತ ಶಬ್ದ ಇಂಗ್ಲಿಷ್ ಶಬ್ದ ಎಲ್ಲ ಒಂದೇ ನೋ ಅಂದ್ರೆ ಇಂಗ್ಲಿಷ್ನಲ್ಲಿಯೂ ಉಂಟು ಸಂಸ್ಕೃತದಲ್ಲಿ ಉಂಟು ನೋ ಅಂತ ನೋ ಅಂದ್ರೆ ನೋ ಅಂತ ಇಂಗ್ಲೀಷ್ ಅಲ್ಲಿ ಏನರ್ಥ ಅದೇ ಅರ್ಥ ಸಂಸ್ಕೃತದಲ್ಲಿಯೂ ಕೂಡ ನೋ ನಾವು ಹೇಳೋದು ಸಂಸ್ಕೃತದಿಂದ ಇಂಗ್ಲೀಷ್ನವರು ಕದ್ದದ್ದು ನೀವೇನು ಬೇಕಾದರೂ ಹೇಳಿ ನೋ ನೋ ಅಂದ್ರೆ ಖನಿಯಾನ್ ನೋ ಅವನ್ ಖನಿಯಾನ್ ಆಗುವುದಿಲ್ಲ ನೋ ಖನಿಯಾನ್ ಅಂತ ಉಪನಿಷತ್ತಿನ ಶಬ್ದ ಅದನ್ನು ಹಾಗೇ ದಾಸರಿಲಿಟ್ಟು ಭಗವಂತ ಕನಿಯಾನ್ ಅಲ್ಲ ಚಿಕ್ಕವನ ಆಗುವುದಿಲ್ಲ ಅದು ನಾಯಲ್ಲಿರಲಿ ಹಂದಿಯಲ್ಲಿರಲಿ ಚಿಕ್ಕವನ ಆಗುವುದಿಲ್ಲ ಅಂತ ನೀವು ಆಲೋಚನೆ ಮಾಡಿ ನೋಡಿ ಒಂದು ರೀತಿ ನೋಡಿದರೆ ಮನುಷ್ಯರಿಗಿಂತ ಹಂದಿಯೊಳಗಿದ್ದ ಭಗವಂತನ ರೂಪ ಸ್ವಲ್ಪ ಶ್ರೇಷ್ಠ ಅದು ಯಾಕೆ ಗೊತ್ತು ಯಾವುದು ಬೇಡಂತ ಮನುಷ್ಯ ಬಿಟ್ಟಿರ್ತಾನೆ ಅದನ್ನು ತಿಂತದೆ ತಿಂದು ಆರಾಮವಾಗಿ ಬದುಕುತ್ತೆ ನಮಗೆ ಅದನ್ನು ತಿಂದ್ರೆ ಆಗ್ತಾ ನಾವು ಬೇಡ ಅಂತ ಬಿಸಾಡಿದ್ದು ಅದನ್ನು ತಿನ್ನಲಿಕ್ಕೆ ನಮ್ಮಿಂದ ಸಾಧ್ಯ ಅಸಾಧ್ಯವಾದ ಆದರೆ ಹಂದಿ ಅದನ್ನು ತಿಂತದೆ ಅದನ್ನು ಆಸ್ವಾದನೆ ಮಾಡಿ ತಿಂತದೆ ತಿಂದು ಜೀರ್ಣಿಸಿಕೊಳ್ಳುತ್ತೆ ಆರೋಗ್ಯವಂತವಾಗಿರುತ್ತದೆ ನಾವು ತಿಂದರೆ ಅನಾರೋಗ್ಯ ತಿನ್ಲಿಕ್ಕಾಗುವುದಿಲ್ಲ ರುಚಿ ಇಲ್ಲ ಅದಕ್ಕೆ ರುಚಿ ಉಂಟು ಅದು ಭಗವಂತ ವೈಶ್ವಾನರನಾಗಿ ನಮ್ಮೊಳಗಿದ್ದು ತಿಂದು ಅದನ್ನು ಜೀರ್ಣ ಮಾಡಿಸಿ ಬೇಡ ಅಂತ ಕಲಿಸಿಕೊಟ್ಟಿರತಕ್ಕಂಥದ್ದನ್ನು ನಾಯಿ ಹಂದಿಯ ಒಳಗೆ ಬತ್ತೆ ಅದೇ ಭಗವಂತ ಒಳಗೆ ಕೂತು ಅವುಗಳಲ್ಲಿ ತಿನ್ನಿಸಿ ಅದಕ್ಕೆ ಮಾಡಿಸಿ ಅದಕ್ಕೆ ರಕ್ತ ಮಾಂಸವಾಗಿ ಪರಿಣಾಮ ಮಾಡಿಸಿದ ಅಲ್ಲ ದೇವರು ಒಂದು ರೀತಿ ನೋಡಿದರೆ ನೋ ಖನಿಯಾನ್ ಭಗವಂತ ಹಂದಿ ನಾಯಿಯ ಒಳಗಿರ್ತಕ್ಕಂತ ಭಗವಂತ ನೋ ಖನಿಯಾನ್ ಕಡಿಮೆ ಅಲ್ಲ ಒಂದು ರೀತಿಯಲ್ಲಿ ದೊಡ್ಡವನೇ ಅವ ಯಾಕೆಂದ್ರೆ ಬೇಡವಾದ ವಸ್ತುವಿನಿಂದ ಬೇಕಾದ್ದನ್ನು ಸೃಷ್ಟಿ ಮಾಡಿದ ಅಲ್ಲ ಎಷ್ಟು ದೊಡ್ಡವ ಅವ ದಾಸರದನ್ನು ಹೇಳ್ತಾರೆ ನೋ ಖನಿಯಾನ್ ನೋಡಿ ನಾವು ಗಲೇಜು ಮಾಡಲಿಕ್ಕೆ ಇದ್ದವರು ಅದು ಕ್ಲೀನ್ ಮಾಡಲಿಕ್ಕೆ ಇದ್ದದ್ದು ಆದ್ದರಿಂದ ಅದು ಗ್ರೇಟ್ ಅದು ಶ್ರೇಷ್ಠವಾದ್ದು ಅದರಿಂದ ಅದರೊಳಗಿದ್ದ ಭಗವಂತ ಒಂದು ರೀತಿಯಲ್ಲಿ ಶುದ್ದಿ ಮಾಡುವವ ಆದ್ದರಿಂದ ಅದು ಕಳಪೆ ಇದು ಶ್ರೇಷ್ಠ ಈ ಕೆಟ್ಟ ಭಾವನೆ ಬೇಡ ಅದು ಸಮದರ್ಶಿನ ಅಷ್ಟರಲ್ಲಿಯೂ ಸಮಾನವಾದ ಚಿಂತನೆ ಮಾಡುವವರು ಅದು ಏನಾಗುತ್ತೆ ಅಂತಂದ್ರೆ ಈ ಧ್ಯಾನ ಕೂತಾಗ ಇಂತಹದೆಲ್ಲ ದುರ್ಬುದ್ದಿಗಳು ಬೆಳೆಯುತ್ತವೆ ನಮಗೆ ನಾಯಿ ತೂಕರ ಅಂತ ನಾವು ಬೈವಾಗ ಆ ಶಬ್ದಗಳನ್ನೆಲ್ಲ ಬಳಸಬೇಕು ನಾವು ನಾಯಿ ಹಂದಿ ಇಂಥಲ್ಲ ಕತ್ತೆ ಎಲ್ಲ ಬೈವ ಶಬ್ದಗಳು ಅದರ ಅರ್ಥ ಏನು ಗೊತ್ತು ನಾಯಿ ಕೆಟ್ಟದ್ದು ಅದರ ಹಾಗೆ ನೀನು ಕೆಟ್ಟವ ನೀನು ಕತ್ತೆ ಅಂದ್ರೆ ಕತ್ತೆಯೂ ಕೆಟ್ಟದ್ದು ನೀನು ಕೆಟ್ಟದ್ದು ಅಂದ್ರೆ ನಾನೊಬ್ಬ ಒಳ್ಳೆಯವ ಅಂತ ಅಲ್ವಾ ಇದು ಅಹಂಕಾರ ಆಗ್ಲಿಲ್ವೋ ಇದು ಧ್ಯಾನಕ್ಕೆ ಪ್ರತಿಬಂಧಕ ಅಲ್ವೋ ಅದರಿಂದ ಧ್ಯಾನಕ್ಕೆ ವಿರೋಧಿಯಾಗಿರತಕ್ಕಂಥ ಈ ದುರ್ಬುದ್ಧಿಯನ್ನು ಬಿಟ್ಟು ಎಲ್ಲರ ಒಳಗೂ ಭಗವಂತ ಶ್ರೇಷ್ಠನಾದ ಇದ್ದಾನೆ ಅನ್ನುವಂತಹ ಎಚ್ಚರ ನಿನಗಿರ್ಲಿ ನನ್ನೊಳಗಿದ್ದ ದೇವರು ಮಾತ್ರ ಶ್ರೇಷ್ಠ ಅವನು ಮಾತ್ರ ಬಾರಿ ಮಹಾತ್ಮ ಕೆಳಗಿದ್ದ ಪ್ರಾಣಿಗಳಲ್ಲಿದ್ದ ದೇವರು ಕನೀಯ ಅನ್ನುವಂತಹ ಚಿಂತನೆ ಮಾಡಬೇಡ ಅದು ಧ್ಯಾನಕ್ಕೆ ಅದು ಮುಳ್ಳು ಸಿಕತ ಕಂಟಕ ಇದ್ದ ಹಾಗೆ ಅಂತ ದಾಸರದನ್ನು ನಮಗೆ ನೆನಪಿಸ್ತಾ ಇದ್ದಾರೆ ನೋಕನೀಯನು ಲೋಕದೊಡು ಶ್ರೀಸುಕರಳ ಒಳಗೆ ನೆಲೆಸಿ ನೆಲೆಸಿತ್ತು ಏಕಮೇವ ಅದ್ವಿತೀಯ ಬಹುರೂಪಗಳಿಂದ ಕರೆಸುತ ಈ ಧ್ಯಾನ ಮಾಡುವವನಿಗೆ ಒಂದು ಲಕ್ಷ ಇರಬೇಕು ಒಂದು ಗುರಿ ಇರಬೇಕು ಈಗ ಒಂದು ಬಿಲ್ಲುಗಾರಿಕೆ ಇರ್ತದೆ ಅಂತ ಇಟ್ಕೊಳ್ಳಿ ಈ ಬಿಲ್ಲು ಬಿಡಬೇಕು ಪ್ರಾಣಪ್ರಯೋಗ ಮಾಡಬೇಕಾಗಿದ್ರೆ ಅವನ ಕಣ್ಣ ಮುಂದೆ ಒಂದೇ ಲಕ್ಷ್ಯ ಇರಬೇಕು ಅವನಿಗೆ ಹತ್ತು ಕಾಣಿಸಿದ್ರೆ ಲಕ್ಷವನ್ನು ಬೇದನೆ ಮಾಡಲಿಕ್ಕಾಗುವುದಿಲ್ಲ ಲಕ್ಷ ಬೇದನೆ ಮಾಡಬೇಕಾದ್ರೆ ಅವನ ಮುಂದೆ ಒಂದೇ ಒಂದು ವಸ್ತು ಕಾಣಬೇಕು ಎರಡನೇದ್ದು ಕಾಣಬಾರದು ಅವನಿಗೆ ಮಾತ್ರ ಲಕ್ಷವನ್ನು ಭೇದಿಸಲಿಕ್ಕಾಗುದು ಏನು ಕಾಣಿಸ್ತದೆ ಅಂತಂದ್ರೆ ಅರ್ಜುನ ಹೇಳಿದ ಪಕ್ಷಿನ ಪಕ್ಷ್ಮೇ ವಚ ಅಂತ ಹಕ್ಕಿಯ ಕಣ್ಣಿನ ರೆಕ್ಕೆಯ ಹಕ್ಕಿಯ ಕಣ್ಣಿನ ರೆಪ್ಪೆಯ ರೋಮ ನನಗೆ ಅಂತ ಹೇಳಿದ ಹಣ ಪ್ರಯೋಗ ಮಾಡುವಂತ ಹೇಳಿದ್ರು ಅದು ಅದು ಅಷ್ಟು ಸೂಕ್ಷ್ಮವಾದ ಭಾಗ ಅದು ಕಾಣಿಸಬೇಕು ಲಕ್ಷ್ಯ ಆವಾಗ ಅದನ್ನು ಭೇದಿಸ್ಲಿಕ್ಕೆ ಆಗ್ತದೆ ಲಕ್ಷ್ಯ ಭೇದಿಸುವ ಹತ್ತು ವಸ್ತು ಕಾಣಿಸಿದ್ರೆ ಲಕ್ಷ್ಯವನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ ಲಕ್ಷ ಗುರಿ ಒಂದೇ ಇರ್ಬೇಕಂತ ಅವಾಗ ಅದನ್ನು ಭೇದಿಸ್ಲಿಕ್ಕೆ ಆಗ್ತದೆ ಹಾಗೆ ಸಾಧನೆ ಮಾಡ್ಬೇಕಾದ್ರೆ ಯೋಗ ಮಾಡ್ಬೇಕಾದ್ರೆ ಧ್ಯಾನ ಮಾಡಬೇಕಾದ್ರೆ ಒಂದೇ ರೂಪ ಇರಬೇಕು ನಮ್ಗೆ ಧ್ಯಾನ ಮಾಡಬೇಕು ಅಂತ ಆಸೆ ಇದೆ ಹೇಳ್ತಾರೆ ತುಂಬಾ ಜನ ಹೇಳುವ ಮಾತಿದೆ ಧ್ಯಾನ ಮಾಡಬೇಕು ಅಂತ ಉಂಟ್ರಿ ಏನಾಗುತ್ತೆ ಧ್ಯಾನಕ್ಕಿಂತ ಕೂತ್ರೆ ಒಂದು ದಿನ ಕಾಣಿಸದಂತೆ ರಾಮನ ಪೂಜೆ ಮಾಡಿದ್ರೆ ಹೇಗೆ ರಾಮನನ್ನು ಉಪಾಸನೆ ಮಾಡಬೇಕು ಅಂತ ಕಾಣಿಸ್ತೀವಿ ಅವನು ಅದಕ್ಕಿಂತ ಹಿಂದಿನ ದೇವತ ಉಪನ್ಯಾಸದಲ್ಲಿ ಕೇಳಿದ ಕೃಷ್ಣ ಅಂದ್ರೆ ಅವನು ಬಾರಿ ಒಳ್ಳೆಯವ ಬಾರಿ ಕೆಲಸ ಮಾಡಿದವ ಬಾರಿ ಸಾಧನೆ ಮಾಡಿದವ ಸಾಧನೆ ಮಾಡಿಸಿದವ ಭಗವದ್ಗೀತೆ ಉಪದೇಶ ಮಾಡಿದವ ಹಾಗಾದ್ರೆ ರಾಮನಿಗಿಂತ ಕೃಷ್ಣ ದೊಡ್ಡವನೋ ಅಂತ ಅಲೆಬಿತ್ಯ ಆಗುತ್ತೆ ಆಯ್ತು ಕೃಷ್ಣ ಅಂತ ಚಿಂತನೆ ಮಾಡೋಣ ಅಂತಾದಾಗ ಅಲ್ಲ ವ್ಯಾಸರು ಕಡಿಮೆನಾಥ ಮಹಾಭಾರತ ಒಂದು ಲಕ್ಷ ಶ್ಲೋಕ ಕೊಟ್ಟವರು ಒಬ್ಬ ಎಷ್ಟು ಸಾ ಪುರಾಣ ಹದಿನೆಂಟು ಪುರಾಣ ಇಷ್ಟು ಒಂದು ಸುಖ ಗಿಳಿಯಿಂದ ಭಾಗವತ ಹೇಳಿಸಿದವರು ಕ್ರಿಮಿಯಿಂದ ರಾಜ್ಯ ಚ ಅದ್ರೆ ಹಾಗೆ ಹೇಗೆ ಅಂದಿಗೆ ಬಂದು ವೆದಿವ್ಯಾಪ್ತೆಯವರಿಂದ ಬಂದ ಚ ಅಲ್ಲಪ್ಪ ಧನ್ವಂತರ್ಯಾ ಅಯ್ಯೋ ಎಲ್ಲ ಭವರೋಗವನ್ನೇ ನಿವಾರಣೆ ಮಾಡುವ ಔಷಧಿಯನ್ನು ಹೊತ್ತುಕೊಂಡು ಬಂದದ್ದು ಅಮೃತ ಅಮೃತ ತಂದದ್ದು ಹೀಗಾಗಿ ನಮಗೆ ಯಾವ ರೂಪ ಉಪಾಸನೆ ಮಾಡುವುದು ರಾಮನೋ ಕೃಷ್ಣನೋ ಗೋವಿಂದನೋ ಯಾವುದು ಗೊತ್ತಾಗುದಿಲ್ಲ ನಮ್ಗೆ ಯಾವುದೋ ಒಂದು ಕೈ ಒಂದು ಕಡೆ ಕೈ ಬಿಡಬೇಕಾಗತ್ತೆ ಅದಕ್ಕೆ ಹೇಳಿದ್ರು ಯಾವುದೂ ತಡೆ ಅಲ್ಲ ಏಕಮೇವ ದ್ವಿತೀಯ ನೆಂದು ಬಹುರೂಪಗಳಿಂದ ಬಹುನಾಮದಿಂದ ಕರೆಸಿಕೊಳ್ಳುತ್ತದ ಆ ಭಗವಂತ ಅವನದು ಅನೇಕ ರೂಪಗಳು ಒಬ್ಬನದೇ ಅನೇಕ ರೂಪಗಳು ಏಕಮೇವ ದ್ವಿತೀಯ ಉಪನಿಷತ್ತನ ಹಾಗೇ ದಾಸರ ಬಟ್ಟೆ ಇಳಿಸಿದರು ಏಕಮೇವ ಏಕಂ ಏವಾ ಅದ್ವಿತೀಯಂ ಅದು ಒಂದೇ ದ್ವಿತೀಯ ಇಲ್ಲ ಎರಡನೇದಿಲ್ಲ ಭಗವಂತ ಒಬ್ಬನೇ ರಾಮ ಕೃಷ್ಣ ವ್ಯಾಸ ಧನ್ವಂತರಿ ಯಾವುದೇ ರೂಪ ಇರಲಿ ಅದು ಒಂದೇ ಏಕನೇಮ ಅದು ಅದ್ವಿತೀಯಂ ಎರಡನೇ ದಿಲ್ಲ ಎರಡನೇ ದಿಲ್ಲ ಅವುಗಳಲ್ಲಿ ಪರಸ್ಪರ ಭೇದಗಳಿಲ್ಲ ಎಲ್ಲ ಒಂದೇ ಅಭಿನ್ನವಾಗಿರತಕ್ಕಂತಹ ರೂಪಗಳು ಭೇದವನ್ನು ಚಿಂತನೆ ಮಾಡಿದರೆ ಭಗವಂತನ ರೂಪಗಳಿಗೆ ಪರಸ್ಪರ ಇದು ದೊಡ್ಡದು ಇದು ಚಿಕ್ಕದು ಅಂತ ಯಾರಾದರೂ ಚಿಂತನೆ ಮಾಡಿದರೆ ಅವಾಗ ಅವನೇನ ಆಗ್ತಾನೆ ಅಂತಂದ್ರೆ ಒಂದು ಉದಾಹರಣೆ ಕೊಟ್ಟು ಕಟೋಪನಿಷತ್ತು ಹೇಳಿತು ಪರ್ವತೇಶು ವೃಷ್ಟಂ ಯಥಾ ಅನುದಾವತಿ ಬೆಟ್ಟದ ಮೇಲೆ ನೀರು ಬೀಳುತ್ತೆ ಬೆಟ್ಟದ ಮೇಲೆ ನಿಲ್ಲುತ್ತಾ ಅದು ದಪ್ಪನೆ ಕೆಳಗೆ ಬೀಳುತ್ತೆ ಹಾಗೆ ಈ ಉಪಾಸನೆ ಭಗವಂತನ ರೂಪಗಳು ಬೇರೆ ಬೇರೆ ಎಂದು ಉಪಾಸನೆ ಮಾಡಿದರೆ ಬೆಟ್ಟದ ಮೇಲೆ ನೀರು ಹೇಗೆ ದಪ್ಪನ ಕೆಳಗೆ ಬೀಳುತ್ತೆ ಹಾಗೆ ಈ ದುರ್ಬು ಕೆಟ್ಟ ಉಪಾಸನೆ ಮಾಡಿದವ ಅಂದಂತ ಬೀಳ್ತಾನೆ ಯಾರಿಗೆ ಬೇಕಿರಿ ಈಗಾರ ಉಪಾಸನೆ ಮಾಡಿ ಅಂದಂತ ಮಸ್ತಿಗೆ ಅದಕ್ಕೆ ಹೇಳಿದ್ರು ಹಾಗೆ ಉಪಾಸನೆ ಮಾಡಲಿಕ್ಕೆ ಹೋಗಬೇಡ ಏಕಮೇವ ಶಂಕರಾಚಾರ್ಯಕ್ಕೆ ಖುಷಿ ಕೊಟ್ಟ ವಾಕ್ಯ ಇದು ಮಧಾಚಾರ್ಯ ಇನ್ನಷ್ಟು ಖುಷಿ ಕೊಟ್ಟ ವಾಕ್ಯ ಇದು ಶಂಕರಾಚಾರ್ಯ ಹೇಳಿದ್ರು ಬ್ರಹ್ಮ ಮಧ್ವಾಚಾರ್ಯರು ಹೇಳಿದ್ರು ನಂದು ಅದೇ ಏಕಮೇವ ಬ್ರಹ್ಮ ಉಪನಿಷತ್ತು ಋಷಿಗಳು ವಾಕ್ಯದಲ್ಲಿ ಯಾರೂ ಅದರಲ್ಲಿ ವಿವಾದ ಮಾಡುವುದಿಲ್ಲ ಅಪ್ರಾಮಾಣ್ಯವನ್ನು ಶಂಕೆ ಮಾಡುವುದಿಲ್ಲ ಆಚಾರ್ಯರು ಹೇಳಿದ್ರು ಹೌದು ಭಗವಂತ ಒಬ್ಬನೇ ಏಕಮೇವ ಭಗವಂತದ ರೂಪಗಳಲ್ಲಿ ಪರಸ್ಪರ ಭೇದ ಎಂಬಂತಹದ್ದು ಇಲ್ಲವೇ ಇಲ್ಲ ಭೇದವನ್ನು ಚಿಂತನೆ ಮಾಡಬೇಡಿ ಏಕಂ ಏವ ಅದ್ವಿತೀಯಂ ಈ ಮೂರು ಶಬ್ದಕ್ಕೂ ಅರ್ಥ ಒಂದೇ ಏಕಂ ಅಂದ್ರು ಒಂದೇ ಏಕಮೇವ ಅಂದ್ರೂ ಅದೇ ಅದ್ವಿತೀಯ ಅಂದ್ರೂ ಒಂದೇ ಏಕಂ ಅಂದ್ರೇನು ಎರಡಲ್ಲ ಅಂತ ಅರ್ಥ ಏಕಮೇವ ಅಂದ್ರೇನು ಒಂದೇ ಎರಡಲ್ಲ ಅಂತ ಅರ್ಥ ಅದ್ವಿತೀಯಂ ಅಂದ್ರೇನು ಎರಡಲ್ಲ ಅಂತ ಅರ್ಥ ಎರಡಕ್ಕೂ ಮೂರು ಶಬ್ದಕ್ಕೂ ಒಂದೇ ಅರ್ಥ ಆದ್ರೆ ಏಕಮೇವ ಅದ್ವಿತೀಯಂ ನಮ್ಮಲ್ಲಿ ಕ್ರಮ ಉಂಟು ವಾಡಿಕೆ ಉಂಟು ಹೇಳುವ ಕ್ರಮ ನಾಳೆ ಖಂಡಿತ ಬರಬೇಕು ತಪ್ಪದೇ ಬರಬೇಕು ಬರಬೇಕು ಅಂದ್ರೆ ಅಷ್ಟೇ ಅರ್ಥ ಖಂಡಿತ ಬರಬೇಕು ಅಂದ್ರೆ ಅಷ್ಟೇ ಅರ್ಥ ತಪ್ಪದೆ ಬರಬೇಕು ಅಂದ್ರೆ ಅಷ್ಟೇ ಅರ್ಥ ಯಾಕೆ ಹೇಗೆ ಹೇಳ್ತೇವೆ ಅಂತಂದ್ರೆ ಅದು ಭಾರಿ ತಾತ್ಪರ್ಯ ನೈರ್ಬರ್ಯ ಇದೆ ಅಂತ ಅದಕ್ಕೆ ಅರ್ಥ ತಾತ್ಪರ್ಯ ಬರ್ರಿ ಒಂದೇ ಸಲ ಹೇಳಿದ್ರಿ ನಾನು ಹೋಗಬೇಕಾಗಿಲ್ಲ ಅಂತ ಮೂರು ಸಲ ಹೇಳಿದಾರ್ರಿ ನಾನು ಹೋಗಲೇಬೇಕು ಅಂತ ತಾತ್ಪರ್ಯ ಅದ್ರ ಅಲ್ಲಿ ಮಾತ್ರ ಅದು ಈ ಮರ ಇದೆ ವೃಕ್ಷದಲ್ಲಿ ಎಲೆಗಳಿವೆ ಮರಕ್ಕೆ ಕಲ್ಲು ಬಳ್ಳಿಗಳಿಂದ ಭೇದ ಇದೆ ಎಲೆಗಳಿಂದ ಭೇದ ಇದೆ ಮರವನ್ನು ನೆಟ್ಟ ಕೃಷಿಕನಿಂದ ತೋಟಗಾರನಿಂದ ಭೇದ ಇದೆ ಮರಕ್ಕೆ ಮೂರು ರೀತಿಯಾದ ಭೇದ ಇದೆ ಸಗತೋ ಭೇದ ವೃಕ್ಷದಲ್ಲಿ ತನ್ನ ಎಲೆ ಇತ್ಯಾದಿಗಳಿಂದ ಭೇದ ಅಥವಾ ಕಲ್ಲು ಬಂಡೆ ಇದರಿಂದ ಭೇದ ಇದೆ ಹಾಗೆ ಚೇತನಗಳಿಂದ ಬೇದ ಇದೆ ಹಾಗೆ ಏಕನೇವಾದ್ವಿತೀಯ ಬ್ರಹ್ಮ ಅಂತ ಭಗವಂತನಿಗೆ ಭೇದಗಳು ಪ್ರಸಕ್ತಾಯಿತು ಎಷ್ಟು ಭೇದಗಳು ಪ್ರಸಕ್ತಾಯಿತು ಅಂತಂದರೆ ಭಗವಂತನಿಗೆ ತನ್ನ ರೂಪಗಳಿಂದ ರಾಮಕೃಷ್ಣಿ ಅನಂತ ಅವತಾರಗಳಲ್ಲಿ ಪರಸ್ಪರ ಭೇದ ಪ್ರಸಕ್ತಾಯಿತು ಅವನ ಅವಯವಗಳಿಂದ ಭೇದ ಪ್ರಸಕ್ತಾಯಿತು ಅವನ ಗುಣಕ್ರಿಯಾದಿಗಳಿಂದ ಭೇದ ಪ್ರಸಕ್ತಾಯಿತು ಇಂತಹ ಮೂರು ರೀತಿಯಾದ ಭೇದ ಪ್ರಸಕ್ತ ಆದಾಗ ಮೂರು ರೀತಿಯಾದ ಭೇದ ಇಲ್ಲ ಅಂತ ಹೇಳಲಿಕ್ಕೆ ಮೂರು ಶಬ್ದವನ್ನು ಹೇಳಬೇಕಾಯಿತು ಏಕಂ ರಾಮಕೃಷ್ಣಾದಿ ರೂಪಗಳಿಗೆ ಭಗವಂತನ ಮೂಲ ರೂಪದಿಂದ ಭೇದ ಇಲ್ಲ ಏಕಂ ಏವ ಭಗವಂತನ ಅವಯವಗಳಿಂದ ಪರಮಾತ್ಮನಿಗೆ ಭೇದ ಇಲ್ಲ ಅದ್ವಿತೀಯಂ ಭಗವಂತನ ಗುಣಕ್ರಿಯಾದಿಗಳಿಂದ ಭೇದ ಇಲ್ಲ ಹೀಗೆ ಮೂರು ರೀತಿಯಾದ ಬೇದ ಲೋಕದಲ್ಲಿ ಪ್ರಸಕ್ತಾಗಿದೆ ಲೋಕದಲ್ಲಿ ಆಗಿದೆ ಹಿಂದಿನ ಜನ್ಮ ಈ ಜನ್ಮದ ಶರೀರ ಎರಡು ಬೇರೆ ಬೇರೆ ನನ್ನ ಕೈ ಬೇರೆ ನಾನು ಕಾಲು ಬೇರೆ ನಾನು ಬೇರೆ ಕೈ ತುಂಡಾದರೂ ನಾನಿದ್ದೇನೆ ಕಾಲು ತುಂಡಾದರೂ ನಾನು ಇರ್ತೇನೆ ಆದ್ರಿಂದ ನಾನು ಬೇರೆ ಕಾಲು ಬೇರೆ ಭಗವಂತನಿಗೆ ಕೈ ಕಾಲು ಬೇರೆ ಇಲ್ಲ ಗುಣ ಬೇರೆ ಲೋಕದಲ್ಲಿ ಜೀವ ಬೇರೆ ಲೋಕದಲ್ಲಿ ಆಗಿದೆ ಜ್ಞಾನ ಬರ್ತದೇ ಹೋಗ್ತದೆ ಸುಖ ದುಃಖ ಆಗಮ ಅಪಾಯ ಆದರೆ ಜೀವ ಹಾಗೇ ಇರ್ತಾನೆ ದೇವರ ಗುಣಕ್ರಿಯಾದಿಗಳು ಹೋಗುವುದು ಬರುವುದು ಅಂತಿಲ್ಲ ಭಗವಂತ ಇದ್ದಷ್ಟು ಕಾಲ ಅನಾದಿ ವ್ಯತ್ಯಾಸ ಹೀಗೆ ಮೂರು ರೀತಿಯಾದಂತಹ ಭೇದಗಳು ವಿಭಿನ್ನತೆಗಳು ಪ್ರಸಕ್ತವಾದಾಗ ಅದನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಮೂರು ಶಬ್ದಗಳು ಏಕಂ ಏವ ಅದ್ವಿತೀಯಂ ವೃಕ್ಷದಲ್ಲಿ ಮೂರು ರೀತಿಯಾದ ಭೇದ ಇದ್ದ ಹಾಗೆ ಭಗವಂತನಲ್ಲಿ ಮೂರು ರೀತಿಯಾದ ಭೇದ ಇಲ್ಲ ಅಂತ ತಿಳಿಸಲಿಕ್ಕೆ ಒಂದು ಒಂದು ಒಂದು ಅಂತ ಏಕಂ ಏವ ಅದ್ವಿತೀಯಂ ಅಂತ ಮೂರು ಶಬ್ದವನ್ನು ಬಳಸಿ ಅವನು ಬ್ರಹ್ಮ ಅಂತ ಚಿಂತನೆಯನ್ನು ಉಪನಿಷತ್ತು ಕೊಟ್ಟಿತು ದಾಸರು ಹೇಳಿದರು ಅದು ಭಗವಂತನ ರೂಪಗಳು ಅದು ಬೇರೆ ಅಲ್ಲ ನಿನ್ನೆ ಹೇಳಿದ್ದು ಮತ್ತೆ ನೆನಪಿಸಿಕೊಂಡ್ರೆ ಭೇದ ಇಲ್ಲ ಭೇದದ ಪ್ರತಿನಿಧಿಯಾದ ವಿಶೇಷ ಉಂಟು ಹಾಗೆ ಭಗವಂತನಿಂದ ವಿಶೇಷ ಇದೆ ಅಷ್ಟೇ ಹೊರತು ಭೇದ ಎಂಬುದು ಇಲ್ಲ ಹೀಗೆ ಏಕನೇವ ಅದ್ವಿತೀಯ ಬಹುರೂಪಾದಿ ಬಹುರೂಪಾಹ್ವಯಗಳಿಂದ ಕರೆತುಕೊಳ್ಳುತ್ತಿದ್ದು ಬಹುರೂಪದಿಂದ ಭಗವಂತ ಬಹುಶಬ್ಧದಿಂದ ಕರೆಯಲ್ಪಡ್ತಾನೆ ಭಗವಂತನನ್ನು ಜ್ಞಾನಿಗಳು ಕರೀತಾರೆ ಅದು ಧ್ಯಾನಕ್ಕೋಸ್ಕರ ಹಾಗೆ ಧ್ಯಾನ ಮಾಡುವವರಿಗೆ ಭಗವಂತನ ಬೇರೆ ಬೇರೆ ಗುಣಗಳನ್ನು ಚಿಂತನೆ ಮಾಡಬೇಕು ಹಾಗಾಗಿ ರಾಮಕೃಷ್ಣಾದಿ ರೂಪಗಳು ಅತ್ಯಗತ್ಯ ರಾಮಾದಿಗಳ ಅವತಾರವಾದಾಗ ಏನು ಮಾಡಿ ತೋರಿಸಿದ ಅದನ್ನು ಚಿಂತನೆ ಮಾಡಲಿಕ್ಕೆ ಬಹಳ ಅನುಕೂಲ ಮರ್ತ್ಯವತಾರಸ್ತು ಇಹ ಮರ್ತ್ಯಶಿಕ್ಷಣಂ ರಕ್ಷೋವದಾಯವ ನೇವಲಂ ವಿಭೋಹೊ ರಾಮ ಅವತಾರ ಮಾಡಿದ ಯಾಕೆ ತಕ್ಷಣ ಹೇಳೋ ಉತ್ತರ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಅಲ್ಲ ಅಂತ ಹೇಳಿತು ಮತ್ಯಪುರಾಣ ಮತ್ ಯಾಕೆ ಮರ್ತ್ಯವತಾರಸ್ತು ಇಹ ಮರ್ತ್ಯಶಿಕ್ಷಣಂ ಮನುಷ್ಯರಿಗೆ ಶಿಕ್ಷಣೆ ಕೊಡೋದಕ್ಕೋಸ್ಕರ ಮರ್ಯಾದಾ ಪುರುಷೋತ್ತಮನಾಗಿ ರಾಮಚಂದ್ರ ಬಂದ ಅಂತ ಪುರಾಣ ಹೇಳಿತು ಅದರಿಂದ ಭಗವಂತನ ಬೇರೆ ಬೇರೆ ರೂಪಗಳು ಬೇರೆ ಬೇರೆ ನಾಮಗಳು ಅದು ಗುಣಚಿಂತನೆಗೋಸ್ಕರ ನಮಗೆ ಒಳ್ಳೆಯ ಆದರ್ಶಕ್ಕೋಸ್ಕರ ಇರುವಂತಹದ್ದು ಶ್ರೀಕಮಲಭವ ಮುಖ್ಯ ಸಕಲ ದಿವೌ ಕಸಗಣ ಆರಾಧ್ಯ ಕೈಗೊಂಡನು ಅನವರತ ಸಕಾಲ ದಿವ್ಯ ದಿವಸ ಗಣಾರಾಧ್ಯ ಇನ್ನೊಂದು ನಮಗೆ ಸಮಸ್ಯೆ ಇದೆ ಧ್ಯಾನಕ್ಕೆ ಕೂತವರಿಗೆ ಏನು ಸಮಸ್ಯೆ ಅಂತಂದ್ರೆ ಭಗವಂತನ ಅವತಾರಗಳಾಯಿತು ಅಲ್ಲ ಯಾವ ದೇವರನ್ನು ಪೂಜೆ ಮಾಡಿದರೆ ಒಳ್ಳೆದ್ರಿ ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಒಳ್ಳೆದ ಗಣಪತಿಯನ್ನು ಪೂಜೆ ಮಾಡಿದರೆ ಒಳ್ಳೆಯದ ಸುಬ್ರಹ್ಮಣ್ಯನನ್ನು ಪೂಜೆ ಮಾಡಿದರೆ ಹೇಗೆ ಶಿವನನ್ನು ಆರಾಧನೆ ಮಾಡಿದರೆ ಹೇಗೆ ಪಾರ್ವತಿಯನ್ನು ಆರಾಧನೆ ಮಾಡಿದರೆ ಹೇಗೆ ಪಾರ್ವತಿ ದೊಡ್ಡವಳ ಕಾಳಿ ದೊಡ್ಡವಳ ಯಾರನ್ನು ಪೂಜೆ ಮಾಡಬೇಕು ಇನ್ನೊಂದು ಪ್ರಶ್ನೆ ನನ್ನ ಹತ್ರ ಕೇಳಬೇಡಿ ಅಷ್ಟೇ ಇಷ್ಟು ಮಾತ್ರ ಕೇಳಿದರೆ ಅದಕ್ಕೆ ಉತ್ತರದಾಸರು ಕೊಡ್ತಾರೆ ಅಯ್ಯಪ್ಪನನ್ನು ಪೂಜೆ ಮಾಡಿದರೆ ಹೇಗೆ ಆ ಪ್ರಶ್ನೆ ಕೇಳಬೇಡಿ ಬಾಬಾ ನನ್ನ ಪೂಜೆ ಮಾಡಿದರೆ ಹೇಗೆ ಪ್ರಶ್ನೆ ಕೇಳಬೇಡಿ ಯಾಕೆಂದ್ರೆ ಅದು ಹೇಳಲೇಲ ಇಲ್ಲಿ ಮುನ್ನೇನೆ ಹೇಳಿದ್ದೆ ಅದಕ್ಕೆ ನಿಗಮ ವೇದ್ಯನ ಈ ವೇದದಲ್ಲಿ ಪ್ರತಿಪಾದ್ಯರಾದವರಲ್ಲಿಯೇ ನಮಗೆ ಚರ್ಚೆ ಯಾವ ದೇವರನ್ನು ಪೂಜೆ ಮಾಡಬೇಕು ಅಂತ ಅದು ಕೆಲವರು ಹೇಳೋದು ಗಣಪತಿ ಸ್ವಿಗಿನ ಪರಿಹಾರ ಮಾಡುವವ ಎಲ್ಲಾ ಕೊಡುವವ ಯಾಕ ದೊಡ್ಡ ಹೊಟ್ಟೆಯವ ಬೇಕಾದಷ್ಟುಂಟವನ ಹೊಟ್ಟೆಯೊಳಗೆ ಅದರಿಂದ ಎಲ್ಲಾ ಕೊಡ್ತಾನೆ ಗಣಪತಿಯನ್ನು ಪೂಜೆ ಮಾಡಿದರೆ ಹೇಗೆ ಅಂತ ಸುಬ್ರಹ್ಮಣ್ಯನಿಗೆ ಆರು ಮುಖ ಉಂಟ್ರಿ ಆದ್ರಿಂದ ಒಂದೊಂದು ಮುಖ ನಮಗೆ ಕೊಟ್ರು ಸಾಕು ಎಲ್ಲಾ ಆಗಿಕ್ ಕೆಲಸ ಇನ್ನೊಬ್ಬ ಪಂಚಮುಖ ಅವನ ಅಪ್ಪ ಐದು ಮುಖದವಾಗಿದ್ದಾನೆ ಅವನ ಅಪ್ಪ ನಾಲ್ಕು ಮುಖದವಾಗಿದ್ದಾನೆ ಯಾರನ್ನು ನಾವು ಆರಾಧನೆ ಮಾಡಬೇಕು ಎಲ್ಲರನ್ನೂ ಆರಾಧನೆ ಮಾಡಿ ಅಂತ ಹೇಳಿದರು ಇದು ಆಚಾರ್ಯರ ಸಂಪ್ರದಾಯ ಯಾರನ್ನು ಉಪೇಕ್ಷೆ ಮಾಡಲಿಕ್ಕೆ ಹೇಳಿಲ್ಲ ಧ್ಯಾನ ಅಂದರೆ ಹಾಗೆ ಹಾಗೆ ಒಂದೇ ದೇವತೆಯನ್ನು ಪೂಜೆ ಮಾಡಬೇಕು ಅಂತಾದಾಗ ಯಾವ ದೇವತೆಯನ್ನು ಪೂಜೆ ಮಾಡಬೇಕು ಅಂತ ಸಮಸ್ಯೆ ಭಗವಂತನ ರೂಪಗಳಲ್ಲಿ ಎಲ್ಲವನ್ನೂ ಚಿಂತನೆ ಮಾಡಬಹುದು ಎಲ್ಲವೂ ಒಂದೇ ಅಂತ ಹೇಳಿದ ದಾಸರು ಅದನ್ನು ಮುಂದುವರಿಸಿ ದೇವತೆಗಳಲ್ಲಿಯೂ ಕೂಡ ಪರಸ್ಪರವಾದ ದ್ವೇಷಕ್ಕೆ ಅವಕಾಶ ಇಲ್ಲ ನಮಗೇನು ಅಂದರೆ ಪೂಜೆ ಮಾಡದೆ ಬರೀ ಶಿವನನ್ನು ಪೂಜೆ ಮಾಡಿದರೆ ಅವಾಗ ಶಿವನಿಗೆಯಲ್ಲಿ ಬೇಜಾರು ಆಗುತ್ತೋ ಮಗನನ್ನು ಬಿಟ್ಟು ಅಪ್ಪನನ್ನು ಮಾತ್ರ ಪೂಜೆ ಮಾಡಿದ್ದಕ್ಕೆ ಬೇಜಾರಾಗುತ್ತೋ ಅಂತ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ ಈ ರಾಮಾನುಜೀಯರ ಪಕ್ಷದ ಪ್ರಕಾರ ಅವರು ವೀರ ವೈಷ್ಣವರು ವೀರವೈಷ್ಣವರು ಯಾಕೆ ಅಂತಂದ್ರೆ ಇತರ ದೇವತೆಗಳನ್ನು ಉಪೇಕ್ಷೆ ಮಾಡ್ತಾರೆ ಗಂಗೆಯಲ್ಲಿಯೂ ಸ್ನಾನ ಮಾಡುವುದಿಲ್ಲ ಅವರು ಯಾಕೆ ಅಂತಂದ್ರೆ ಶಿವ ನಿರ್ಮಾಲ್ಯ ಅಂತ ಶಿವ ತಲೆ ಮೇಲೆ ಇಟ್ಟುಕೊಂಡಿದ್ದಾನೆ ಅಂತ ನಮ್ದು ಹಾಗಿಲ್ಲ ನಮಗೆಲ್ಲಾ ದೇವತೆಗಳನ್ನು ನಾವು ಪೂಜೆ ಮಾಡುವವರು ಎಲ್ಲಾ ದೇವತೆಗಳನ್ನು ಪೂಜೆ ಮಾಡುವುದು ಅಂತಂದ್ರೆ ಯಾವ ಯಾವ ದೇವತೆಗಳನ್ನು ಎಲ್ಲೆಲ್ಲಿ ಕೂಡಿಸ್ಬೇಕೋ ಅಲ್ಲಲ್ಲಿ ಕೂಡಿಸಿ ನಾವು ಪೂಜೆ ಮಾಡುವ ಯಾರ್ಯಾರದು ಎಷ್ಟೆಷ್ಟು ಗ್ರೇಡ್ ನಮ್ಗೆ ಗೊತ್ತುಂಟು ಗೊತ್ತಿದ್ದು ನಾವು ಪೂಜೆ ಮಾಡುವ ಇಷ್ಟು ನಾವು ತಿಳ್ಕೊಂಡು ಆರಾಧನೆ ಮಾಡಬೇಕಾದ್ರು ಹಾಗಾಗಿ ಯಾರನ್ನೂ ಉಪೇಕ್ಷೆ ಮಾಡಲಿಕ್ಕಿಲ್ಲ ಅಂತ ಒಬ್ಬರನ್ನು ಉಪೇಕ್ಷೆ ಮಾಡಿದ್ರು ಕೂಡ ದೇವರತ್ರ ನಮ್ಗೆ ಹೋಗ್ಲಿಕ್ಕೆ ಅವಕಾಶ ತಪ್ಪಿ ನಾವು ಎಲ್ಲಿಂದ ದೇವರ ಹತ್ರ ದೇವರ ದ್ವಾರದಲ್ಲಿ ಯಾರಿದ್ದಾರೆ ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಹೋಗುವ ಕ್ರಮ ಬೆಳಿಗ್ಗೆ ನಾವು ದೇವರ ಕೋಣೆಯೊಳಗೆ ಹೋಗಬೇಕು ಹ್ಮ್ ನಮ್ಮಲ್ಲೆಲ್ಲ ಬಾಗಿಲು ಗೀಗಿಲ್ದ ಪ್ರಶ್ನೆ ಎಲ್ಲ ಇಲ್ಲ ಇದ್ರೆ ಹೇಳಿದ್ದು ಬಾಗಿಲು ತೆಗಿಬೇಕಾಗಿದ್ರೆ ಮೊದಲು ಗಂಟಾ ನಾದ ಮಾಡಬೇಕು ಆಚೆ ಈಚೆ ದ್ವಾರ ಚಿಂತನೆ ಮಾಡಬೇಕು ಅವರ ಒಪ್ಪಿಗೆ ಪಡೆಯಬೇಕು ಎಲ್ಲರನ್ನು ಪರಿವಾರ ದೇವತೆಗಳಿರ್ತಾರೆ ನಿರ್ಮಾಣ ದೇವತೆಗಳಿರ್ತಾರೆ ಅವರನ್ನೆಲ್ಲ ಚಿಂತನೆ ಮಾಡಿಕೊಂಡು ಮತ್ತೆ ಬೀಗ ಮುದ್ರೆ ಇದ್ರೆ ಅದನ್ನು ತೆಗೆದು ಮತ್ತೆ ನಾವು ಒಳಗೆ ಒಳಗಿಟ್ಟುಕೊಂಡು ನಾವು ಪ್ರವೇಶ ಮಾಡಬೇಕು ಅಂತ ಈಗ ಎಲ್ಲ ಸಂಪ್ರದಾಯಗಳಿರುತ್ತೆ ಯಾಕೆ ಅಂದ್ರೆ ದೇವರ ಒಳಗೆ ಹೋಗ್ಬೇಕಾಗಿದ್ರೆ ದ್ವಾರದಲ್ಲಿದ್ದವರ ದ್ವಾರಪಾಲಕರ ಒಪ್ಪಿಗೆಯನ್ನು ಪಡೆದು ಹೋಗಬೇಕು ಅಂತ ನಾವು ದೇವರತ್ರ ಹೋಗಬೇಕಾಗಿದ್ರೆ ದಾರಿಯಲ್ಲಿ ಯಾರಿರ್ತಾರೆ ಅವರ ಒಪ್ಪಿಗೆ ಪಡೆಯದೆ ನಮಗೆ ಹೋಗಲಿಕ್ಕಾಗುವುದಿಲ್ಲ ಎಲ್ಲರದ್ದು ಅನುಗ್ರಹ ನಮಗೆ ಬೇಕು ಈ ಕೂತವನಿಗೆ ಇಷ್ಟು ಜನರದ್ದು ಅನುಗ್ರಹ ಬೇಕು ಒಬ್ಬ ರಾಜನಿಗೆ ಭಾರಿ ಬೇಕಾದವ ಅಂತ ಭಾರಿ ಬೇಕಾದವ ಅಂತಂದ್ರೆ ಒಬ್ಬ ರಾಜಸಭೆಯಲ್ಲಿ ಕೂತಿದ್ರೆ ರಾಜನ ಕಿವಿಯಲ್ಲಿ ಎಂಥದೋ ಕೊಯ್ ಕುಯ್ಯ ಅಂತ ಹೇಳೋದು ಓಡೋದು ನೋಡೋರಿಗೆ ಇಷ್ಟಲ್ಲಿವ ನಾನು ದೊಡ್ಡ ಜನ ಯಾಕೆ ರಾಜನ ಸಭೆಯಲ್ಲಿ ಕೂತರೂ ನಾನು ರಾಜನ ಕಿವಿಯಲ್ಲಿ ಏನೋ ಹೇಳ್ತಾ ಇದ್ದೇನೆ ದೊಡ್ಡ ಜನ ಆಗ್ತೇನೆ ಅಂತ ತಿಳ್ಕೊಂಡು ಈ ಜನರೆಲ್ಲ ನೋಡಿದರಂತೆ ನಮ್ಮ ಇದು ಅಧಿಕ ಪ್ರಸಂಗಿ ಇದೇನು ತುಂಬಿದ ಸಭೆಯಲ್ಲಿ ಬಂದು ರಾಜನ ಹತ್ರ ಕಿವಿಯಲ್ಲಿ ಹೇಳದು ಹಾಗಾದರೆ ಕೆಲಸ ಮಾಡಬೇಕಿವನಿಗೆ ರಾಜ ಅದರ ಮೇಲೆ ಭಾರಿ ಪ್ರೀತಿ ಇತ್ತು ರಾಜನಿಗೆ ತುಂಬಾ ಇಷ್ಟ ಶಿವನ ಆ ಇಷ್ಟವನ್ನು ಮಾಡಿಕೊಂಡು ಹೀಗೆ ಯಾವತ್ತು ಮಾತಾಡುದು ಮಾತಾಡೋದ್ ಮಾತಾಡಲಿಕ್ಕೆ ವಿಷಯ ಏನು ಇಲ್ಲವೇ ಇಲ್ಲ ಇವತ್ತು ಹಗಲಿಗೆ ಹನ್ನೆರಡು ಗಂಟೆ ರಾತ್ರಿಗೆ ಹನ್ನೆರಡು ಗಂಟೆ ಅಂತ ಅಷ್ಟೇ ಬಿಟ್ಟರೆ ಅತ್ಯಂತದ್ದು ವಿಷಯ ಏನಿಲ್ಲ ಮಾತಾಡಲಿಕ್ಕೆ ಅಷ್ಟೇ ಹೋಗ್ತಿದ್ದ ಭೃತ್ಯ ಬಂದ್ರೆ ಎಲ್ಲ ರಾಜನ ಪರಿವಾರದವರು ತೀರ್ಮಾನ ಮಾಡಿದ್ರಂತೆ ಇವತ್ತನನ್ನು ಒಳಗೆ ಬರಲಿಕ್ಕೆ ಬಿಡಬಾರದು ಒಳಗೆ ಬಂದ್ರಲ್ಲ ಅದಕ್ಕೆ ಪ್ರಸಂಗ ಮಾಡುದು ಒಳಗೆ ಬರಲಿಕ್ಕೆ ಬಿಡುದೇಡ ಅಂತ ಒಳಗೆ ಬರಲಿಕ್ಕಾಗಲಿಲ್ಲ ಅವನಿಗೆ ಅಂತಲೇ ನಿಶ್ಚಾಯ್ತಿ ಇದೆ ತಾಕತೆ ರಾಜನ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ಇಷ್ಟು ಜನರನ್ನು ಸಸ್ಪೆಂಡ್ ಮಾಡ್ಬೇಕು ನಾವು ಅಂತ ತೀರ್ಮಾನ ಮಾಡಿದ ಒಳಗೆ ಹೋದ್ರಲ್ಲ ಸಸ್ಪೆಂಡ್ ಮಾಡ್ಲಿಕ್ಕೆ ಹೇಳೋದು ಹೋಗ್ಲಿಕ್ಕೆ ಬಿಡ್ಲಿಲ್ಲ ಕೊನೆಗೆ ಏನು ಮಾಡಿದ ಪತ್ರ ಬರೆದು ಕೊಟ್ಟು ಕಲಿಸಿದ ಆ ಪರಿವಾರದವರಿಗೆ ಗೊತ್ತು ನೋಡಿದ್ರು ಒಬ್ಬ ಹೋಗ್ತಾನೆ ಅಂದ್ರೆ ಏನ್ ಕೈಯಲ್ಲಿ ಎಲ್ಲ ಚೆಕ್ಕಾಯ್ತು ಪತ್ರ ಇದೆ ಚೆಕ್ಕೊಂಡು ಹರಿದ್ರು ಬೀತಾಡಿದ್ರು ಪಾಪ ನಟರು ಹಾಗಾಗಿ ಅವನ ಪತ್ರನೂ ಒಳಗೆ ಹೋಗ್ಲಿಲ್ಲ ಪೋಸ್ಟ್ ಮಾಡಿದ್ರೆ ಪರ್ಸನಲ್ ಅಂತ ಬರದ್ರು ನೋಡ್ತಾರೆ ಫ್ರಮ್ ಅಡ್ರೆಸ್ ಎಲ್ಲಿದ್ದು ಹರಿದು ನೋಡಿ ಪಾತ್ರನೂ ಹೋಗಲಿಲ್ಲ ಈ ರಾಜ ಕೇಳಿದಂತೆ ಒಂದ್ಸಲ ಅಲ್ಲ ಅವ್ರು ಬರ್ತಿದ್ದ ಯಾವತ್ತೂ ನನ್ನ ಹತ್ರ ಬಹಳ ಆತ್ಮೀಯನಾಗಿ ಎಲ್ಲಿದ್ದಾನೆ ಅಂತ ಕೇಳಿದ್ರಂತೆ ಆಗ ಪರಿವಾರದವರು ಹೇಳಿದ್ರಂತೆ ಅವಯ ಸತ್ತು ಹೋಗಿದ್ದಾನೆ ಅದಕ್ಕೆ ಪಿಂಡ ಪ್ರದಾನ ಮಾಡಿ ಆಗಿದೆ ಸರಿ ರಾಜ ಸತ್ಯ ನಂಬಿದ ಒಂದ್ ದಿವಸ ಹೊರಗೆ ಬೇಟೆಗೆ ಹೋಗ್ತಿದ್ದಂತೆ ಬೇಟೆಗೆ ಹೋಗುವಾಗ ಮೊದಲೇ ಗೊತ್ತಿತ್ತು ರಾಜರು ಬರ್ತಾರೆ ಅಂದ್ರೆ ಮೊದಲೇ ಸುದ್ದಿ ಇರ್ತದೆ ಹಾಗಾಗಿ ಅವನು ಓ ಇವತ್ತು ರಾಜನ ಹತ್ರ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ ಹೇಗೆ ರಾಜನ ಹತ್ರ ಮಾತಾಡೋದು ಇವರು ಬಿಡುವುದಿಲ್ಲ ಪರಿವಾರದವರು ಗೊತ್ತವನಿಗೆ ಅದಕ್ಕೆ ಮರದ ಮೇಲೆ ಕೂತ್ಕೊಂಡಂತ ಮರದ ಮೇಲೆ ಕೂತ್ಕೊಂಡು ರಾಜ ಬರುವಾಗ ರಾಜನ ಕರೆದು ಮಾತಾಡಿಸಬೇಕು ಅಂತ ತೀರ್ಮಾನ ಮಾಡಿದ ಮರದ ಮೇಲೆ ಕೂತಿದ್ದಾನೆ ರಾಜ ಬಂದ ಅಶ್ವಾರೋಹಿಯಾಗಿ ಬಂದ ಬಂದಾಗ ಆ ಮರದ ಹತ್ರ ಬಂದಾಗ ಕರೆದ ರಾಜ ಅಂತ ಕರೆದಂತೆ ರಾಜನಿಗೆ ಧ್ವನಿ ಕೇಳಿಸ್ತು ಓ ನನ್ನ ಫ್ರೀಲ್ಡ್ ನನ್ನ ಆತ್ಮೀಯ ಓ ಇಲ್ಲಿದ್ದಾನೆ ಕೇಳಿದಂತೆ ಮಂತ್ರಿಗಳ ಹತ್ರ ಓ ನನ್ನ ಆತ್ಮೀಯ ಇಲ್ಲಿದ್ದಾನೆ ಅವನ್ನು ಕರೆತೀನಿ ಆಗ ಮಂತ್ರಿಗಳು ಹೇಳಿದ್ರಂತೆ ರಾಜ ಯಾವತ್ತೋ ಸತ್ತು ಹೋಗಿದ್ದಾನೆ ಮತ್ತೆ ಧ್ವನಿ ಕೇಳುತ್ತ ಅಲ್ಲ ಅದವನ ಪ್ರೇತದ್ದು ಅಂತ ರಾಜ ಹೇಳ್ದ ಓಡಿ ಹೋಗಿ ಅಂತ ಹೇಳಿದಂತೆ ಹಾಗಾಗಿ ನೀವು ಮಾತಾಡಿಸ್ಲಿಕ್ಕೆ ಬಿಡ್ಲಿಲ್ಲ ಅಂತೆ ಪರಿವಾರದವರು ಒಂದು ವೇಳೆ ವಿರೋಧಿಗಳಾದ್ರೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪರಿವಾರದವರನ್ನು ಸ್ವಲ್ಪ ನಾವು ಏನಾದ್ರೂ ನಮ್ಮ ಬಲೆಯೊಳಗೆ ಇಟ್ಟುಕೊಂಡ್ರೆ ನಾವು ಒಳಗೆ ಹೋಗ್ಲಿಕ್ಕೆ ಸಾಧ್ಯ ರಾಜ ಭೇಟಿ ಮಾಡಲಿಕ್ಕೆ ಆಗ್ಲಿಲ್ಲ ಬದುಕಿದರೂ ಸತ್ತ ಹಾಗೆ ಅವನ ಸ್ಥಿತಿ ಆಯಿತಂತೆ ಭಗವಂತನ ಹತ್ರ ನಾವು ಹೋಗಬೇಕಾಗಿದ್ರೆ ಭಗವಂತನ ಪರಿವಾರದವರು ಇರ್ತಾರೆ ಅವರನ್ನೂ ನಾವು ಸಮಾಧಾನ ಮಾಡಿಸಿ ಅವರಿಗೆ ಏನೇನು ಕೊಡಬೇಕೋ ಅದನ್ನು ಕೊಟ್ಟು ನಾವು ಒಳಗೆ ಹೋಗಬೇಕಾದ್ರು ಆಚಾರ್ಯರು ಹೇಳ್ತಾರೆ ಅವರವರ ಕಕ್ಷೆಗೆ ಅನುಗುಣವಾಗಿ ಪೂಜೆ ಮಾಡುವುದೇ ನಿಜವಾಗಿರತಕ್ಕಂತಹ ಪೂಜೆ ಏನು ದಾಸರನ್ನು ಬಹಳ ಸೊಗಸಾಗಿ ಹೇಳ್ತಾರೆ ನಮ್ಮ ಧ್ಯಾನಕ್ಕೆ ತೊಡಕಾಗುವುದಿಲ್ಲ ಬೇರೆ ಬೇರೆ ದೇವತೆಗಳ ಚಿಂತನೆ ಆವಾವ ದೇವತೆಗಳನ್ನು ಆವಾವ ಕಕ್ಷೆಯಲ್ಲಿಟ್ಟು ಪೂಜೆ ಮಾಡು ನಮ್ದೇನ್ ದುರ್ಬುದ್ಧಿ ಗೊತ್ತೋ ಗಣೇಶ್ ಚೌತಿ ಬಂತು ಗಣಪತಿ ನಿನಗೊಂದಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ನೀನೇ ದೊಡ್ಡವ ನೀನೇ ದೊಡ್ಡ ಹೊಟ್ಟೆಯವ ನೀನೇ ಸರ್ವಾಭಿಷ್ಟಪ್ರದ ಗೌರಿ ಹಬ್ಬ ಬಂತು ಅಮ್ಮ ಗೌರಿ ನೀನೇ ದೊಡ್ಡವಳು ನಿನ್ನನ್ನು ಬಿಟ್ಟವರು ಯಾರೋ ಇಲ್ಲ ಅಂತ ಪಕ್ಕದಲ್ಲಿ ಗಣಪತಿ ಕೂತಿರ್ತ ನಾಳೆಗೆ ತಯಾರಾಗಿ ಬಂದವ ಅವ ಹೇಳ್ತಾನೆ ನೋಡಿ ನನ್ನ ಅಮ್ಮನನ್ನೇ ಹೊಗಳಿದ್ದು ಮರು ದಿವಸ ನನ್ ಅವನನ್ನೇ ಹೊಗಳಿದ್ದು ಇದೇನು ಸಮಸ್ಯೆ ಗೊತ್ತೋ ಒಬ್ರು ಬರ್ತಾರೆ ಮಹಾತ್ಮ ಒಬ್ಬರು ಸ್ವಾಮಿಗಳು ಬಂದ್ರು ಆ ಸ್ವಾಮಿಗಳು ಬಂದಾಗ ಹೊಗಳಿದ್ದೇವರು ಸ್ವಾಮಿಗಳ ನಿಮಗಷ್ಟು ದೊಡ್ಡವರು ಯಾರಿಲ್ಲ ನೀವೇ ಅದ್ವಿತೀಯರು ನೀವೇ ಚಂದ್ರ ನೀವೇ ಇಂದ್ರ ಉಪೇಂದ್ರ ಸತ್ಯ ಸ್ವಾಮಿಗಳು ಹೋದ್ರು ಮತ್ತೊಂದ್ ದಿವಸ ಮತ್ತೊಂದು ಸ್ವಾಮಿಗಳು ಬಂದ್ರು ಅದೇ ಅಡ್ರಸ್ ಅದೇ ಸಂಬೋಧನೆ ಅಯ್ಯೋ ಬಾರಿ ದೊಡ್ಡವರು ಬಾರಿ ದೊಡ್ಡವರು ಗಿರಾಚಾರ ಅಂತಂದ್ರೆ ಒಂದ್ ದಿವಸ ಎರಡೂ ಸ್ವಾಮಿಗಳು ಒಟ್ಟಿಗೆ ಕೂತ್ರು ನಮ್ಮ ಆಚಾರ್ಯರು ಹೇಳಿಕೊಟ್ಟ ಕ್ರಮ ಹೀಗೆ ಒಬ್ಬೊಬ್ಬರ ಬಂದಾಗ ಹೇಳೋದಲ್ಲ ಇಬ್ಬರು ಕೂತಾಗ ನೀವು ಒಟ್ಟಿಗೆ ಹೇಳೀನಿ ನಿಮ್ದು ಇಷ್ಟು ನಿಮ್ದು ಇಷ್ಟು ಅಂತೇಳಿ ಇಬ್ಬರಿಗೂ ಖುಷಿಯಾಗುತ್ತೆ ಯಾಕಂದರೆ ಪರೋಕ್ಷದಲ್ಲಿ ಅಲ್ಲ ಅವರ ಅಪರೋಕ್ಷದಲ್ಲಿ ಹೀಗೆ ಎಲ್ಲ ದೇವತೆಗಳನ್ನು ಕೂಡ ಕೊಡಿಸಿ ನೀವು ಇಷ್ಟನೇ ಕಕ್ಷೆಯವರು ನಿಮಗೆ ಇಂಥ ಯೋಗ್ಯತೆ ಇಷ್ಟು ಗುಣ ಇಷ್ಟು ಆನಂದ ಇಷ್ಟು ಜ್ಞಾನ ಅದು ಅವರಿಗೆ ಖುಷಿಯಾಗತ್ತೆ ಅಂತ ಯಾಕಂದರೆ ಅವರಿಗೆ ಅವರ ಸ್ವಭಾವ ಗೊತ್ತು ನಮ್ಮ ಸ್ವಭಾವ ನಮ್ಮ ಗುಣ ಅದನ್ನು ಸರಿಯಾಗಿ ಚಿಂತನೆ ಮಾಡಿದ್ದಾನೆ ಬಾರಿ ಸಂತೋಷ ಪಡ್ತಾರೆ ಎದುರೊಂದು ಹಿಂಬದಿಯಲ್ಲಿ ಒಂದಿಲ್ಲ ನೋಡಿ ನೇರ ವ್ಯವಹಾರ ಇದು ಆಚಾರ್ಯರ ಪೂಜೆಯ ಕ್ರಮ ಪೂಜೆಯ ಪದ್ಧತಿ ಲೋಕದಲ್ಲಿ ಏನ್ರಿ ಮಧ್ವಾಚಾರ್ಯರು ತಾರತಮ ಭಾವ ತಾರತಮ್ಯ ಅಯ್ಯೋ ದೇವತೆಗಳಲ್ಲಿಯೂ ಕೂಡ ತಾರತಮ್ಯ ಹೇಳ್ತಾರೆ ತಲೆ ಕೆಟ್ಟಿದೆ ಏನು ಕೆಟ್ಟ ಸಿದ್ಧಾಂತ ಅಂತ ಹೇಳ್ತಾರೆ ಇದು ಮಧ್ವಾಚಾರ್ಯರ ಸಿದ್ಧಾಂತ ಅಂತ ಬಿಡಿ ನೀವು ಲೌಕಿಕ ಅಂತಂದು ನೋಡಿ ಲೌಕಿಕದಲ್ಲಿ ನೋಡಿದ್ರೆ ಎಷ್ಟು ತಾರತಮ್ಯ ಉಂಟು ಗೊತ್ತು ಎಲ್ಲ ಹೇಳುವುದು ಮಧ್ವಾಚಾರ್ಯರಿಗೆ ಹಣೆ ಬಟ್ಟಿ ಆದರೆ ಇರುವುದೆಲ್ಲ ಇದೇ ಸಿದ್ಧಾಂತ ಇರುವುದು ತಾರತಮ್ಯ ಒಬ್ಬ ಎಂಎಲ್ ಎ ಬಂದ ಅಂತ ಇಟ್ಕೊಳ್ಳಿ ಎಂಎಲ್ಎಗೆ ಭಾರಿ ಗೌರವ ಎಂಪಿ ಬರ್ತಾನೆ ಆಗ ಎಂ ದೂರ ಕುತ್ಕೊಳ್ಬೇಕು ಒಬ್ಬ ಮಿನಿಸ್ಟರ್ ಬಂದ ಎಂ ದೂರ ನಿಲ್ತಾನೆ ಸಿಎಂ ಬಂದ ಮಿನಿಸ್ಟರ್ ಕೆಳಗೆ ನಿಂತ ಪ್ರೈಮ್ ಮಿನಿಸ್ಟರ್ ಬಂದ ಈ ಸಿಎಂ ಹೋದ ಪ್ರೆಸಿಡೆಂಟ್ ಬಂದ್ರೆ ಯಾರೂ ಲೆಕ್ಕಕ್ಕಿಲ್ಲ ನಮ್ಮ ದೇವರು ಎಲ್ರಿಗಿಂತಲೂ ಸರ್ವೋತ್ತಮನಾದವ ಆದರೆ ಎಲ್ಲರೂ ಅವರ ಮುಂದೆ ಹೇಗೆ ಪ್ರೆಸಿಡೆಂಟ್ ಬಂದಾಗ ಪ್ರೈಮ್ ಮಿನಿಸ್ಟರ್ ಬಂದಾಗ ಉಳಿದವರೆಲ್ಲ ಹೇಗೆ ಅವರನ್ನು ಹೊಗಳತಾರೆ ಪ್ರಶಂಸನೆ ಮಾಡ್ತಾರೆ ಕೈ ಮುಗಿದು ನಿಲ್ತಾರೆ ಯಾಕೆಂದ್ರೆ ಅವರಿಗೆ ಸೀಟು ಕೊಟ್ಟದೇ ಅವಗವಂತನು ಕೂಡ ಹಾಗೆ ಅಂತೆ ಭಗವಂತನ ಸಾಮ್ರಾಜ್ಯದಲ್ಲಿಯೂ ಹಾಗೆ ಅಂತೆ ಆವಾವ ಪದವಿಯನ್ನು ಕೊಟ್ಟವ ಸ್ವಾಮಿ ಆದ್ದರಿಂದ ಆವಾವ ಕಕ್ಷೆಯಲ್ಲಿ ಪೂಜೆ ಮಾಡಿದರೆ ಅವರಿಗೆ ಖುಷಿ ಹೊರತು ಎತ್ತರದಲ್ಲಿಟ್ಟರೆ ಖುಷಿ ಆಗುವುದಿಲ್ಲ ಅಂತ ನಾವು ಗಣೇಶನ ಚತುರ್ಥಿ ಹಬ್ಬ ಇರಬಹುದು ಗೌರಿ ಹಬ್ಬ ಇರಬಹುದು ಯಾವುದನ್ನು ಪೂಜೆ ಮಾಡುವಾಗಲೂ ಕೂಡ ದೇವರನ್ನು ಬಿಟ್ಟು ಪ್ರಾಣದೇವರನ್ನು ಬಿಟ್ಟು ನಮ್ಮ ಪೂಜೆ ಮಾಡುವ ಕ್ರಮ ಇಲ್ಲ ಪೀಠಪೂಜೆ ಆವರಣ ಪೂಜೆ ಎಲ್ಲ ಎಲ್ಲೆಲ್ಲಿ ಯಾರ್ಯಾರನ್ನಿಟ್ಟು ಕಕ್ಷೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡಬೇಕು ನಮ್ಮ ಧ್ಯಾನದಲ್ಲಿಯೂ ಹಾಗೆ ಪೂಜೆ ಮಾಡಬೇಕಂತೆ ಆವಾವ ದೇವತೆಗಳನ್ನು ಆವಾಗ ಕಕ್ಷೆಯಲ್ಲಿ ಕೊನೆಗೆ ಭಗವಂತನನ್ನಿಟ್ಟು ಪೂಜೆ ಮಾಡಿದರೆ ಭಗವಂತನ ಸರ್ವೋತ್ತಮತ್ವಕ್ಕೆ ಇದು ನಿದರ್ಶನ ಇದು ಖುಷಿಯಾಗುವಂತಹದ್ದು ಸುಮ್ಮನೆ ದೇವರ ನೀನು ಸರ್ವೋತ್ತಮ ಯಾವಾಗ ಒಬ್ಬ ಇದ್ದಾಗ ಮಾತ್ರ ಹೇಳುದು ಉಳಿದವರಿದ್ದಾಗ ನೀವೇ ಸರ್ವೋತ್ತಮ ಅಂತ ಹೇಳಿದರೆ ದೇವರು ಹೇಳ್ತಾನೆ ಈ ಸರ್ವೋತ್ತಮತ್ವವನ್ನು ಹಿಡ್ಕೊಂಡು ನಾನೇನು ಮಾಡಬೇಕು ಅಂತ ಎಲ್ಲರೂ ಇರಬೇಕು ಅವರ ಮುಂದೆ ಭಗವಂತನನ್ನು ಶ್ರೇಷ್ಠ ಅಂತ ಹೇಳಬೇಕು ಅದು ಸರ್ವೋತ್ತಮ ಎನ್ನುವುದಕ್ಕೆ ಅರ್ಥಪೂರ್ಣ ಇದು ಧ್ಯಾನ ನಿಜವಾಗಿ ಆಗುವಂಥದ್ದು ಇಲ್ರಿ ನಮಗೆ ಹತ್ತು ವಿಗ್ರಹ ಬಂದರೆ ಯಾವುದು ಅಂತ ಮಾಡ್ಲಿಕ್ಕಾಗುದಿಲ್ಲ ಉಪಾಸನೆ ಅಲ್ಲಪ್ಪಾ ನೀನು ಅವರಿಗಿಂತ ಸರ್ವೋತ್ತಮ ಅಂತ ನೀನು ಉಪಾಸನೆ ಮಾಡಬೇಕೋ ಬೇಡೋ ಮಾಡಬೇಕು ಹಾಗಾದ್ರೆ ಎಲ್ಲರೂ ಬರಬೇಕಲ್ಲ ಎಲ್ಲಾ ದೇವತೆಗಳನ್ನು ಇಟ್ಟುಕೊಂಡು ನಿನ್ನ ಆರಾಧನೆ ನಡೆಯಲಿ ಅಂತ ದಾಸರನ್ನು ಬಹಳ ಹೇಳ್ತಾರೆ ಶ್ರೀ ಕಮಲ ಭವ ಮುಖ್ಯ ಸಕಲ ದಿವಕ ಗಣಾರಾಧ್ಯ ಶ್ರೀ ಕಮಲಭವ ಮುಖ್ಯ ಶ್ರೀ ಅಂದ್ರೆ ಲಕ್ಷ್ಮೀ ದೇವಿಯರು ಕಮಲಭವ ಅಂದ್ರೆ ಚತುರ್ಮುಖ ಬ್ರಹ್ಮ ಇದೇ ಮೊದಲಾಗಿ ಉಳ್ಳಂತಹ ದೇವತೆಗಳ ಗಣದಿಂದ ಆರಾಧ್ಯನಾದಂತಹ ಸ್ವಾಮಿ ನೀನು ಅಂತ ಭಗವಂತನನ್ನು ಚಿಂತನೆ ಮಾಡುವಂತಹ ಕ್ರಮ ಅಂತ ದಾಸರು ಆ ಪೂಜೆಯ ಕ್ರಮವನ್ನು ಬಹಳ ಸೊಗಸಾಗಿ ಹೇಳಿ ಈ ದೇವರು ಕಾಣಿಸುವುದಿಲ್ಲ ದೇವರ ಮಹಿಳೆ ಕಾಣಿಸುವುದಿಲ್ಲ ನಾವು ಹ್ಯಾಂಗು ಉಪಾಸನೆ ಮಾಡೋದು ಮತ್ತೊಂದು ಪ್ರಶ್ನೆ ಬಂದರೆ ಉಪನಿಷತ್ತಿನಲ್ಲಿ ಬಂದಿರತಕ್ಕಂತಹ ಕತೆ ಅದನ್ನು ದೃಷ್ಟಾಂತ ನಮ್ಮ ಮುಂದಿಟ್ಟು ದಾಸರು ವಿವರಿಸುತ್ತಾರೆ ಅದು ಲವಣ ಮಿಶ್ರಿತ ಜಲವು ತೋರ್ಪುವುದು ಲವಣದೋಪಾದಿಯಲ್ಲಿ ದಿಹ್ವೆಗೆ ವಿವರಗಿಸಲು ಶಕ್ತವಾಗುವುದೇನೋ ನೋಡ್ಪರಿಗೆ ಇಪ್ಪತ್ತಾರನೇ ನುಡಿಯಲ್ಲಿ ದಾಸರು ಬಹಳ ಸೊಗಸಾಗಿ ಇದನ್ನು ವಿವರಿಸುತ್ತಾರೆ ಏನು ಹೇಳ್ತಾರೆ ಅವರು ಅಂತಂದ್ರೆ ಲವಣದೋಪಾದಿಯಲ್ಲಿ ಅಲ್ಲಿ ಶ್ವೇತಕೀತಿಗೂ ಉದ್ದಾರಕರಿಗೂ ಅವರ ಅಪ್ಪನಿಗೂ ನಡೆದಿರತಕ್ಕಂತಹ ಸಂವಾದ ಶ್ವೇತಕಿದು ಗುರುಕುಲಕ್ಕೆ ಹೋಗಿದ್ದಾನೆ ಹನ್ನೆರಡು ವರ್ಷ ವಿದ್ಯಾಭ್ಯಾಸ ಮಾಡಿ ಬಂದಿದ್ದಾನೆ ಎಲ್ಲ ಕರ್ಮಾಂಗ ಹೋಮ ಅಪರ ಎಲ್ಲ ಕಲಿತು ಬಂದಿದ್ದಾನೆ ಪೌರೋಹಿತ್ಯ ಎಲ್ಲ ಚೆನ್ನಾಗಿ ಗೊತ್ತು ಸತ್ಯನಾರಾಯಣ ಮಾಡಿಸ್ಲಿಕ್ಕೆಲ್ಲ ಚೆನ್ನಾಗಿ ಗೊತ್ತು ಅವನಿಗೆ ಏನ್ ತಲೆಯಲ್ಲಿ ಗೊತ್ತಿದ್ದ ಅಂದ್ರೆ ನನಗೆಲ್ಲ ಗೊತ್ತು ಅಂತ ಬಂದ ಅಪ್ಪ ನೋಡಿದ ಹನ್ನೆರಡು ವರ್ಷ ಮಗನನ್ನು ನೋಡ್ಲಿಲ್ಲ ಹೋಗುವಾಗ ನೋಡಿದ್ದ ಬಾವ್ ಚೆನ್ನಾಗಿದ್ದ ಹನ್ನೆರಡು ವರ್ಷ ನಮಗಿದ ಮೇಲೆ ಬಂದ ಭಾಳ ಚೆನ್ನಾಗಿರ್ತಾನೆ ನನ್ನ ಮಗ ಹನ್ನೆರಡು ವರ್ಷ ಓದಿದ್ದಾನೆ ಬಹಳ ಚೆನ್ನಾಗಿರ್ತಾನೆ ಅಂತ ನೋಡಿದ್ರೆ ಮಗನ ನೋಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ನಾನು ಓದಿದವಾ ಅಂತ ತಲೆಯಲ್ಲಿ ಕೂತ್ ಡಿಗ್ರಿ ಎಲ್ಲ ಆದರೆ ನೋಡ್ತೇವೆ ನೋಡಿ ಏನ ಡಿಗ್ರಿ ಪಾಸ್ ಅಂತ ಹಾಗಾಗಿ ತಲೆಯಲ್ಲಿ ಅಷ್ಟು ಕೂತಿದ್ದೆ ತಲೆಯಲ್ಲಿ ಅವನಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಕೂತರೆ ಕಾಲ ಮೇಲೆ ಹಾಕಿ ಕೂತಿರ್ತಾನೆ ಅಪ್ಪ ನಿಂತಿರ್ಬೇಕು ಮಗ ಕೂತಿರ್ಬೇಕು ಅಪ್ಪ ನೋಡಿದ ಇವನಿಗೆ ರೋಗ ಇಡ್ದದ್ದಿ ಆಗ ಇದುವರೆಗೆ ಸರಿ ಇದ್ದ ಹೋಗಿ ಹೋಗೋ ತನಕ ಗುರುಕುಂದಲ್ಲಿ ಇದೇ ಕಲ್ತದ್ದ ಹಾಗಾದ್ರೆ ಮಗನಿಗೆ ಈ ರೋಗಕ್ಕೆ ಒಂದು ಔಷಧ ಕೊಡಬೇಕು ಅಂತ ಅಪ್ಪ ತೀರ್ಮಾನ ಮಾಡಿ ಒಂದು ಪ್ರಶ್ನೆ ಕೇಳ್ದಾನೆ ಮಗ ನಿನ್ಗೆಲ್ಲ ಗೊತ್ತಲ್ವಾ ಹ್ಮ್ ಎಲ್ಲ ಗೊತ್ತು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಒಂದು ಪ್ರಶ್ನೆ ನನಗೆ ಕೇಳಲ ಹ್ಮ್ ಕೇಳು ಅಂತ ಹೇಳ್ದು ಇವೇ ಹೇಳಿದ ಎಸ್ಮಿನ್ ವಿಜ್ಞಾತೆ ಸರ್ವಂ ವಿಜ್ಞಾತಂಭವತಿ ಕಿಂತದ್ ವಿಜ್ಞಾತಂತ್ವಯಾ ಅಂತ ಕೇಳಿದ ಆ ನನಗೆ ಗೊತ್ತೇ ಇಲ್ಲ ಪಾಪ ಪ್ರಶ್ನೆರೇ ಅರ್ಥ ಆಗಿಲ್ಲ ಯಾವುದನ್ನು ತಿಳ್ಕೊಂಡ್ರೆ ಇಡೀ ಜಗತ್ತನ್ನು ತಿಳ್ಕೊಂಡ್ರೆ ಆಗುತ್ತೋ ಅದು ನಿನಗೆ ಗೊತ್ತಾ ಪಾಪ ಅವನಿಗೆ ಸತ್ಯನಾರಾಯಣ ಗೊತ್ತಾದರೆ ಗೌರಿ ಪೂಜೆ ಗೊತ್ತಿಲ್ಲ ಗೌರಿ ಪೂಜೆ ಗೊತ್ತಾದರೆ ಅನಂತನವ್ರತ ಗೊತ್ತಿಲ್ಲ ಅವನಿಗೆ ಪಾಪ ಅವನಿಗೆ ಒಂದು ಒಂದು ತಿಳಿದ್ರೆ ಎಲ್ಲವೂ ತಿಳಿಬೇಕು ಅದು ಗೊತ್ತಾ ಅಂತ ಕೇಳಿದ ಹೊಸ ಪ್ರಶ್ನೆ ಅವೇ ಹೇಳ್ದ ನನಗೆ ಗುರುಕುಲದಲ್ಲಿ ಈ ಪ್ರಶ್ನೆ ಹೇಳಲು ಇಲ್ಲ ಕೇ ಉತ್ತರ ಕೊಡ್ಲು ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ ಗೊತ್ತಿಲ್ವಾ ಸ್ವಲ್ಪಗಿಳಿದ ನೋಡಿ ಆ ಕಾಲು ಮೇಲೆ ಹಾಕಿದವ ಕಾಲು ಕೆಳಗಿಳೀತು ಕೂತವ ನಿಂತ ನಿಂತು ಕೈ ಕಟ್ಟಿದವ ಕೈ ಮುದಿದ ಅಪ್ಪಾ ಈ ಪ್ರಶ್ನೆಗೆ ಉತ್ತರ ಆಗುತ್ತಿಲ್ಲ ಹೇಳು ಅಪ್ಪನಿಗೆ ಇಷ್ಟೇ ಬೇಕಾಗಿರ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ತಿದ್ದುವ ಕ್ರಮ ಅಂದರೆ ಹಾಗೆ ನಾವಾದರೆ ಎಂತಹ ಅಹಂಕಾರಿ ದುರಹಂಕಾರಿ ಅವ ಏನು ಬಯು ನೀನೆ ಮೂರುಖ ಅಂತ ಅವಗೆ ಬಯು ಅಪ್ಪ ಮಗನಿಗೆ ಬಯ್ದು ಮಗ ಅಪ್ಪನಿಗೆ ಬಯದು ಅಥವಾ ಮಗ ಕೂತಿದರೆ ಮಗ ನೀನು ಹೀಗೇ ಕೂತಿರು ನಾನು ಹೀಗೇ ನಿಂತಿರ್ತೇನೆ ಅಂತ ಹೇಳೋದು ಸಂಸ್ಕಾರ ಕೊಡುವ ಕ್ರಮ ಅಂದರೆ ಹೀಗೆ ಬಾಯಲ್ಲಿ ಹೇಳಲಿಕ್ಕಿಲ್ಲ ಒಳಗಿನಿಂದಲೇ ತಿರುಗ್ ತಿದ್ದುವ ಕ್ರಮ ಜ್ಞಾನಿಗಳದ್ದು ಅವ ವಿನಮ್ರನಾಗಿ ಕೇಳ್ತಾನೆ ಯಾವುದು ಅಂತ ಹೇಳಿದಾಗ ದೇವರು ಅಂತ ಹೇಳಿದಾಗ ದೇವರು ಎಲ್ಲಿದ್ದಾನೆ ಅವನಿಗೆ ಗೊತ್ತಿಲ್ಲ ಅವನಿಗೆ ಹೋಮ ಆಜಾ ಸಮೀದೆ ಇಷ್ಟೇ ಗೊತ್ತಿದ್ದದ್ದು ಬಿಡಿಸಿ ಹೇಳ್ತಾನೆ ದೇವರು ದೇವರು ಇದ್ದಾನ ದೇವರಿದ್ದರೆ ಯಾಕೆ ಕಾಣಿಸುವುದಿಲ್ಲ ಅಂತ ಪ್ರಶ್ನೆ ಅದಕ್ಕೆ ಪ್ರಾಕ್ಟಿಕಲ್ ಲೆಬೊರೆಟರಿಗೆ ಕರ್ಕೊಂಡು ಹೋಗಿ ತೋರಿಸ್ತಾನೆ ದೇವರನ್ನು ಅಪ್ಪ ಏನ್ ಮಾಡ್ತಾನೆ ಮಗ ಒಂದು ಪಾತ್ರೆಯಲ್ಲಿ ನೀರ್ತಾ ಅಂತ ಹೇಳ್ತಾನೆ ನೀರು ತರ್ತಾನೆ ಒಂದಿಷ್ಟು ಉಪ್ಪುದ ಅಂತ ಹೇಳ್ತಾನೆ ಉಪ್ಪು ತಂದದಕ್ಕೆ ಹಾಕು ಅಂತ ಹೇಳಿದ ಹೋಗು ಅಂತ ಹೇಳಿದ ಮಧ್ಯಾಹ್ನ ಹೊತ್ತಿಗೆ ಕೆರೆಸಿದ ಮಗ ಉಪ್ಪು ಎಲ್ಲಿಂಟು ಅಂತ ಕೇಳಿದ ನೋಡಿದ ಉಪ್ಪು ಇಲ್ಲ ಅಂತ ಹೇಳಿದ ನಾವಾದ್ರೆ ಹೇಳ್ತಿದ್ದೆವು ಅಪ್ಪ ನೀನು ಬದಲಾಯಿಸಿ ಇಟ್ಟಿದ್ದೀಯ ಏನ ಪಾತ್ರೆಯಲ್ಲಿ ನೀರು ಅಂತ ಅದು ಕಾಲ ಹಾಗೆಲ್ಲ ಇಲ್ಲ ಅದು ನಂಬ್ತಿದ್ರು ಅಪ್ಪಾ ಕೇಳಿದ ನೀನು ಉಪ್ಪು ಹಾಕಿದ್ದೆ ಅವಾಗ ಎಲ್ಲಿ ಹೋಯ್ತು ಉಪ್ಪು ಅಂತ ಉಪ್ಪೂ ಇಲ್ಲ ಉಪ್ಪು ತೆಗೆದು ಬಿಟ್ಟರು ಉಪ್ಪು ಖಾಲಿ ಆಗಿದೆ ಉಪ್ಪು ಇಲ್ಲ ಅಲ್ಲಿ ಹಾಗೆ ಹೇಳ್ತಾನೆ ಅಪ್ಪ ಅಗ್ರತೋ ಆಚಾಮ ಸ್ವಲ್ಪ ನೀರು ಕುಡಿ ಅಂತ ಹೇಳಿದ ಮೇಲಿನದ್ದು ಕುಡಿದ ಎಂತದು ಉಪ್ಪು ಉಪ್ಪು ಅಂತ ಹೇಳಿದ ಮಧ್ಯ ಆಚಾಮ ಮಧ್ಯದಲ್ಲಿ ಸ್ವಲ್ಪ ನೀರು ಕುಡಿ ಇದು ಉಪ್ಪು ಅಡಿದು ಸ್ವಲ್ಪ ನೀರು ತೆಗೆದುಕೊಡಿ ಅಯ್ಯೋ ಇದು ಉಪ್ಪು ಉಪ್ಪು ಏನ್ ಆದ್ರೆ ಕುಡಿದ್ರೆ ಎಲ್ಲ ನೀರು ಉಪ್ಪು ಅಂತ ದಾಸರನ್ನು ಬಹಳ ಸಗಸಾಗಿ ಹೇಳ್ತಾರೆ ಲವಣ ಮಿಶ್ರಿತ ಜಲವು ತೋರ್ಪು ಲವಣದೋಪಾದಿಯಲ್ಲಿ ಅಲ್ಲಿ ಉಪ್ಪು ಹಾಕಿರ್ತಾರೆ ಉಪ್ಪಲ್ಲಿ ಉಂಟು ಇದ್ರೂ ಕಣ್ಣಿಗೆ ಕಾಣಿಸುವುದಿಲ್ಲ ಇಲ್ಲ ಅಂತ ಹೇಳೋಣನೆ ನಾಲಕ್ಕೆ ಸಾಕ್ಷಿ ಹೇಳಿತು ಉಂಟು ಅಲ್ಲಿ ಉಪ್ಪು ಉಂಟು ಹಾಗಾದ್ರೆ ಕಣ್ಣಿಗೆ ಕಾಣಿಸದೆ ಹೋದ್ರೆ ಅದು ಇಲ್ಲ ಎಂಬುದನ್ನು ಹೇಳಬೇಡ ಕಣ್ಣಿಗೆ ಕಾಣಿಸುತ್ತಿದ್ದ ವಸ್ತುಗಳು ಅನಂತ ವಸ್ತುಗಳು ಪ್ರಪಂಚದಲ್ಲಿದೆ ನಮ್ಮ ಕಣ್ಣಿಗೆ ಗೊತ್ತಾಗದಿದ್ದದು ನಾಲಿಗೆಗೆ ಗೊತ್ತಾಗುತ್ತೆ ನಾಲಿಗೆಗೆ ಗೊತ್ತಾಗದಿದ್ದದು ಕಣ್ಣಿಗೆ ಗೊತ್ತಾಗುತ್ತೆ ನಮ್ಮ ಕಣ್ಣಿಗೆ ಗೊತ್ತಾಗದಿದ್ದು ಇನ್ನೊಬ್ಬರ ಕಣ್ಣಿಗೆ ಗೊತ್ತಾಗುತ್ತೆ ಯಾರ ಕಣ್ಣಿಗೆ ಗೋಚರವಾಗದಿದ್ದದು ಭಗವಂತನಿಗೆ ಗೋಚರ ಆಗುತ್ತೆ ಹಾಗಾಗಿ ನಮ್ಮ ಕಣ್ಣಿಗೆ ಗೋಚರವಾಗಿಲ್ಲ ಅಂತಾದ್ರೆ ಇಲ್ಲ ಅಂತ ಹೇಳಬೇಡ ಇಷ್ಟೇ ವ್ಯತ್ಯಾಸ ಅಲ್ಲಿ ಉಪ್ಪು ಇಡಿ ನೀರಲ್ಲಿ ತುಂಬಿದೆ ನಮ್ಮ ದೇವರು ಇಡೀ ಪ್ರಪಂಚದಲ್ಲಿ ತುಂಬಿದ್ದಾನೆ ನೀರಿನಲ್ಲಿ ಎಲ್ಲಿ ಕುಡಿದ್ರೂ ಉಪ್ಪು ಉಪ್ಪು ಉಂಟು ಎಲ್ಲಿ ನೋಡಿದ್ರೂ ಭಗವಂತ ಭಗವಂತ ದೇವರು ತುಂಬಿರ್ತಾನೆ ವ್ಯತ್ಯಾಸ ಇಷ್ಟೇ ಅದು ಉಪ್ಪು ನೀರು ನಮ್ಮ ದೇವರು ಸಿಹಿ ನೀರು ಅಷ್ಟೇ ವ್ಯತ್ಯಾಸ ಅದು ಎಲ್ಲಿ ಮುಟ್ಟಿದ್ರೂ ಉಪ್ಪು ಇದು ಎಲ್ಲಿ ಮುಟ್ಟಿದ್ರೂ ಸಿಹಿ ಹಾಗಾಗಿ ಸಿಹಿಯಾದ ಮಧುರ ಮಧುರನಾದ ಸುಖ ಆನಂದಮಯನಾದ ದೇವರು ಇಡೀ ಜಗತ್ತಿನಲ್ಲಿ ತುಂಬಿದ್ದಾನೆ ಆದ್ರಿಂದ ದೇವರ ಧ್ಯಾನ ಅವೆಲ್ಲಿ ಬೇಕಾದರೂ ಮಾಡಬಹುದು ಆನಂದಮಯನಾದ ಜ್ಞಾನಮಯನಾದ ಸರ್ವಶಕ್ತನಾದ ಸಕಲ ಪದಾರ್ಥಗಳ ಅಂತರಿಯಾಮಿಯಾದ ನಮಗೂ ನಿಯಮಕನಾದ ನಮ್ಮ ನರನಾಡಿಗಳಲ್ಲಿ ತುಂಬಿ ತುಳುಕಿರತಕ್ಕಂತಹ ಭಗವಂತ ತುಂಬಿದ್ದಾನೆ ಹೇಗೆ ಲವಣದ ಉಪಾದಿಯಲ್ಲಿ ಉಪ್ಪು ಹೇಗೆ ನೀರಿನಲ್ಲಿ ಪೂರ್ತಿಯಾಗಿ ತುಂಬಿಕೊಂಡುಂಟೋ ಅದೇ ರೀತಿಯಾಗಿ ಭಗವಂತ ಇಡೀ ಪದಾರ್ಥಗಳಲ್ಲೆಲ್ಲ ತುಂಬಿದ್ದಾನೆ ಅಂತ ಶ್ವೇತಗೇ ಉದ್ದಾರಕರು ಹೇಳಿ ಅಪ್ಪ ಕಾಣಿಸದೆ ಹೋದರೂ ಕೂಡ ದೇವರಿದ್ದಾರೆ ನಾಲಗೆಯಲ್ಲಿ ನಾವು ಹೇಗೆ ಅವನನ್ನು ಗಮನಿಸ್ತೇವೆ ಹಾಗೆ ನಮ್ಮ ಮನಸ್ಸಿನಿಂದ ನಮ್ಮ ಬುದ್ಧಿಯಿಂದ ಸಾಕ್ಷಿಯಿಂದ ಅವನನ್ನು ಚಿಂತನೆ ಮಾಡಬೇಕಾದ್ದು ಕಣ್ಣಿಗೆ ಗೋಚರದ ಆಗದೆ ಇರಬಹುದು ಶಾಸ್ತ್ರದಿಂದ ಅವನು ತಿಳಿಯಲಿಕ್ಕಾಗತ್ತೆ ಯುಕ್ತಿಯಿಂದ ಭಗವಂತ ನನ್ನ ಚಿಂತನೆ ಮಾಡಲಿಕ್ಕಾಗುತ್ತೆ ಹೀಗಾಗಿ ಆಲೋಚನೆ ಮಾಡಿ ಧ್ಯಾನ ಮಾಡಿದರೆ ಭಗವಂತನನ್ನು ನಮ್ಮ ಪ್ರತ್ಯಕ್ಷ ಅವನು ಕೊಟ್ಟ ಕಣ್ಣಿನಿಂದ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕಾಗುತ್ತೆ ಅಸಂಭಾವಿತ ಅಲ್ಲ ಅಂತ ಅದನ್ನು ವಿವರಣೆ ಕೊಡುತ್ತ ಸೊಬಶ ವ್ಯಾಪಿ ಎನಿಸಿ ಲಕ್ಷ್ಮೀದವ ಚರಾಚರದೊಳಗೆ ತುಂಬಿ ಹ ಭಗವಂತ ಇಡೀ ಜಗತ್ತಿನಲ್ಲಿ ತುಂಬಿದ್ದಾನೆ ಅಂದ್ರೆ ಉಪ್ಪಿನ ದೃಷ್ಟಾಂತ ಕೊಟ್ಟಾಗ ಏನಿಸಿತು ನಾನು ಹಾಕಿದರೆ ಉಪ್ಪು ಇಲ್ಲಿದ್ರೆ ಉಪ್ಪು ಇಲ್ಲ ಅಂತ ಹಾಗೆ ನಾನು ಇಟ್ಟರೆ ದೇವರು ಇಲ್ಲ ಹಾಗಿಲ್ಲ ಸೋವಶ ತನ್ನ ಅಧೀನವಾಗಿಯೇ ಭಗವಂತ ಇಡೀ ವಸ್ತುಗಳಲ್ಲಿ ತುಂಬಿದ್ದಾನೆ ಸೋವಶ ಅವನು ವ್ಯಾಪಿ ಎನಿಸಿ ಲಕ್ಷ್ಮೀಧವ ಅಲ್ಲಿರುವಾಗ ಹೇಗಿರ್ತಾನೆ ಒಬ್ಬಂಟಿಗನಾಗಿರುದಲ್ಲ ಲಕ್ಷ್ಮೀಧವನಾಗಿ ಲಕ್ಷ್ಮಿಯ ಯಜಮಾನನಾಗಿ ಲಕ್ಷ್ಮಿಯ ಸ್ವಾಮಿಯಾಗಿ ಅರ್ಥಾತ್ ಇಡೀ ಜಗತ್ತಿನ ಒಡೆಯನಾಗಿ ಅಲ್ಲಿ ತುಂಬಿದ್ದಾನೆ ಚರ ಅಚರದ ತುಂಬಿಹ ಚರ ವಸ್ತುವಿನಲ್ಲಿ ಇದ್ದಾನೆ ಅಚರ ವಸ್ತುವಿನಲ್ಲಿ ಚರ ಅಂದ್ರೆ ಸ್ವರೆ ಇದೇ ಈ ಶರೀರ ಇಲ್ಲಿ ಎಲ್ಲ ತುಂಬಿದ್ದಾನೆ ಸಂಚರಿಸುವ ಜೀವನ ಈ ದೇಹದಲ್ಲಿದ್ದಾನೆ ಆತರ ಸಂಚರಿಸದೇ ಇರತಕ್ಕಂತಹ ವಸ್ತುಗಳು ಬರಗಿಡಗಳು ಅಲ್ಲಿಯೂ ಭಗವಂತ ತುಂಬಿದ್ದಾನೆ ತುಂಬಿ ಹನ ಸಾಕಲ್ಯ ಬಲ್ಲವರಾರು ಸುರರೊಳಗೆ ಹೀಗೆ ಭಗವಂತನ ಸಾಕಲ್ಯವನ್ನು ಎಲ್ಲ ಕಡೆ ತುಂಬಿದಂತಹ ಭಗವಂತನ ವ್ಯಾಪ್ತಿಯನ್ನು ಬಲ್ಲವರು ಯಾರು ಸುರರೊಳಗೆ ಯಾರು ಪೂರ್ತಿಯಾಗಿ ಬಲ್ಲವರು ಯಾರು ಯಾರಿಗೂ ಪೂರ್ತಿಯಾಗಿ ತಿಳ್ಕೊಳ್ಳಾಗುವುದಿಲ್ಲ ನಮ್ ನಿಮಗೆ ಎಷ್ಟು ಸಾಧ್ಯ ಅಷ್ಟು ತಿಳ್ಕೊಂಡು ಸ್ವಯೋಗ್ಯ ಉಪಾಸನೆಯ ತನ್ವಾ ಅಂತ ಆಚಾರ್ಯರು ಹೇಳ್ತಾರೆ ನಮಗೆ ಎಷ್ಟು ಯೋಗ್ಯವಾಗಿದೆ ಅಷ್ಟು ಗುಣಗಳನ್ನು ಭಗವಂತನಲ್ಲಿ ಚಿಂತನೆ ಮಾಡಿ ಅದನ್ನು ನಿರಂತರ ಧ್ಯಾನ ಮಾಡಬೇಕು ಅದನ್ನೇ ಏಕಾಗ್ರ ಬುದ್ಧಿಯಿಂದ ಚಿಂತನೆ ಮಾಡಬೇಕು ಇದು ಧ್ಯಾನ